ಧರ್ಮಧರ್ಮಸ್ವರೂಪಿಣಿ ಅವತಾರ ವಚನ ವಚನ ಕೇವಲ ಚಾಕಲಯ್ಯ ಧ್ರವ ಪದವಿ ಯತ್ೃ ಪೋ ಧ್ರವೋಯಕುಶಲ ಪಾತ್ರ ಬ್ರಹ್ಮಪುತ್ರಸ್ ಕಳೆದ ತರಗತಿಯಲ್ಲಿ ಲೋಕೇತಿ ಭಗವದ್ಗುಣ ಶ್ರವಣ ತೀರ್ಥ ಅನ್ನುವುದನ್ನು ನೋಡಿತು ಹೇಗೆ ಪ್ರಪಂಚದಲ್ಲಿ ಇದ್ದುಕೊಂಡೆ ಆ ಭಗವಂತನ ನಾಮವನ್ನು ಲೀಲೆಯನ್ನ ಶ್ರವಣ ಮನನ ಮರಣ ಮಾಡುವುದರೊಂದಿಗೆ ಅವನ ಭಕ್ತಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನುವ ವಿಷಯದಲ್ಲಿ भगवत्व शब्दवे व्याख्यानता अदे एर रीतिया अर्थवान को भग अवंत समग्रस्त ऐश्वर्य से धर्म से यशस श्रिय ज्ञानवैराग्योश्चण्णाम भग इती आ ಭಗವಂತನ ಗುಣ ಏನಿದೆಯೋ ಅದು ಯಾರು ಯಾರಲ್ಲಿ ಆ ಆರು ಗುಣಗಳಿರ್ತದೋ ಅವನನ್ನೇ ನಾವು ಭಗವಾನ್ ಅಂತ ಕರಿತೇವೆ ಹೇಗೆ ಸ್ಮರಣೆ ಮನನೆ ಮನನವನ್ನ ಮಾಡಬೇಕು ಹಾಗೆಯೇ ಆ ಒಂದು ಪ್ರತಿಯೊಂದು ಗುಣ ಏನೇನಿದೆಯೋ ಅದು ನಮ್ಮ ಪ್ರತಿಯೊಂದು ಜೀವನದಲ್ಲೂ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ಹುಟ್ಟಿದಂದಿನಿಂದ ನಮ್ಮ ಈ ಶರೀರ ಮಣ್ಣಾಗುವ ತಂಟ इवेल नम जीवन बंद होंगद अल्द नागारूश्वर आगे नमलू ज्ञान प्राप्त इच्छेर लेको वैरग्य माद्रे आगवं कु प्रीत वैरग्यवे ना ऐसी धार्मिक कार्यो अ आवानी अभिमुख अव प्रीतियों संपादे मली सहयोग अंतरूम धर्म अंदर हा यशस्स हे नम जीवन प्रतियोली यशस्स हिंदे यार शक्ति है ಉದೆಗಳ ಸಹಿತವಾಗಿ ನೋಡಿದೆ ಈಗ ಆ ಸಾಧನೆಯ ಕುರಿತಾದಂತಹ ಮಾತು ಬಂದಾಗ ನನಗೆ ಮಧುಸೂನ ಸರಸ್ವತಿಗಳ ಒಂದು ಕತೆ ನೆನಪಾಗ್ತದೆ ಮಧುಸೂನ ಸರಸ್ವತಿಗಳು ಸನ್ಯಾಸ ಸ್ವೀಕರಿಸುವುದಕ್ಕಿಂತ ಮುಂಚೆ ಗೃಹಸ್ಥಾಶ್ರಮದಲ್ಲಿದ್ದರು ಅವರಿಗೆ ಶ್ರೀಕೃಷ್ಣನ ಮಂತ್ರ ಲಾಭವಾಗಿತ್ತು ಗುರುಗಳಿಂದ ಶ್ರೀ ಕೃಷ್ಣನ ಮೇಲೆ ಭಕ್ತಿ ಅನೇಕ ವರ್ಷಗಳ ಕಾಲ ಅವರು ಸತತವಾಗಿ ಶ್ರೀ ಕೃಷ್ಣನ ನಾಮವನ್ನು ಸ್ಮರಣೆ ಮಾಡ್ತಾ ಜಪ ಮಾಡ್ತಾ ಬಂದಿದ್ದಾರೆ ಆದರೂ ಕೂಡ ಯಾವ ಒಂದು ಅಭಿವೃದ್ಧಿಯು ಆ ಸಾಧನಾ ಮಾರ್ಗದಲ್ಲಿ ಅವರಿಗೆ ತೋರ್ತಾ ಇಲ್ಲ ತುಂಬ ದುಃಖಿತರಾದರು ಏನ್ ಮಾಡೋರು ಏನು ಅಂತ ಸರಿ ಒಮ್ಮೆ ಹಾಗೆ ಬರ್ತಾ ಇದ್ದಾರೆ पेटे हम बेनोत्त पेटे बरतर बपली चपली चलियन हो चम्मारे अंत नोड़क चपल हिट बंद चम्मार बल्कि बंद बंद आ चपीन हाकद आ चम्मार बेरे यार व्यापारिया जो मतनाता बसों सरस्वती निंकारी नोड़प नपली रिपेरी को हीगे नित इवर चपलिया कड़े दृष्टिया हाई निम्स आवे रेग इवर आग्लू कसिध पंडितर भ सरस्वती इवर एर निम्हू सुस्तु था। शरीर के ನನ್ನನ್ನು ಕರೆಗಣಿಸ್ತಾ ಇದ್ದಾನಲ್ಲ ನನ್ನನ್ನು ಉಪೇಕ್ಷೆ ಮಾಡ್ತಾ ಇದ್ದಾನಲ್ಲ ಜೋರಕ್ಕೂ ಹೇಳುದು ಏನಯ್ಯ ನಾನು ಎದುರುಗಡೆ ನಿಂತ್ಕೊಂಡಿರೋ ನೀನು ಕಾಣಿಸ್ತಾ ಇಲ್ಲ ರಿಪೇರಿ ಮಾಡೋ ಬೇಗ ಇಂದ ಹೋದ್ರೆ ನಾನು ನೋಡು ಏನ್ ಮಾಡಿಸ್ತೀನಿ ನಿಮಗೆ ಅಂತ ತಕ್ಷಣ ಅವನು ಇವರು ಎದುರುಗಡೆ ಬಿಟ್ಟಿಸಿ ನೋಡಿ ಹೇಳ್ತಾನೆ ಅದಕ್ಕೆ ಸ್ವಾಮಿ ನಿಮಗೆ ತಾಳ್ಮೆ ಇಲ್ಲ ಅಂತ ಹೇಳಿದ್ರು ಇದರಲ್ಲೇ ಗೊತ್ತಾಗುತ್ತಲ್ಲ ನಿಮಗೆ ಎರಡು ನಿಮಿಷ ಕಾಯಕ್ಕಾಗೋದಿಲ್ಲ ಇನ್ನು ಎಂಟು ವರ್ಷ ಹೇಗೆ ನೀವು ಕಾಯಿದ್ದೀರ ಹೇಳಿ ಆ ಎಂಟು ವರ್ಷಕ್ಕೆ ನಿಮಗೆ ಕೃಷ್ಣ ಸಿಗಬೇಕು ಅಂದರೆ ಹೇಗೆ ಹೇಳಿ ಅಂತ ಹೇಳ್ಬಿಟ್ಟ ಇವರಿಗೆ ಎದೆ ಧಡಕ್ ಅಂತ ಎಲ್ಲ ಬಿಟ್ಟಿಗೆ ಚಮ್ಮಾರನಿಗೆ ನಾನು ರಹಸ್ಯವಾಗಿ ಮಾಡ್ತಾ ಇರುವಂತಹ ನನ್ನ ಗುರುಗಳು ರಹಸ್ಯವಾಗಿ ಕೊಟ್ಟಂತಹ ಮಂತ್ರ ಮತ್ತು ನಾನು ಕೃಷ್ಣನ ಕುರಿತಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದೇನೆ ಅನ್ನುವಂಥ ಅಂಶ ಈ ಮನುಷ್ಯನಿಗೆ ಹೇಗೆ ತಿಳಿಯಿತು ಅಂತ ಹೇಳಿ ಒಮ್ಮೆ ದಂಗಾಗಿ ಆಲೋಚನೆಗೆ ತೊಡಗಿದೆ ಇವರ ಮುಖಭಾವವನ್ನು ನೋಡಿ ಇವರ ಆಲೋಚನೆಯ ಒಂದು ತಾರವನ್ನು ಗ್ರಹಿಸಿ ತಕ್ಷಣ ಅವನು ಹೇಳ್ತಾನೆ ನೀವೇನು ಆಶ್ಚರ್ಯ ಪಡಬೇಡಿ ನನಗೆ ಹೇಗೆ ಗೊತ್ತಾಯಿತು ನಿಮ್ಮ ಈ ರಹಸ್ಯ ನಿಮ್ಮ ಸಾಧನೆಯ ರಹಸ್ಯ ಅನ್ನೋದು ನನ್ನ ಹತ್ರ ಒಂದು ಭೂತ ಇದೆ ಆ ಭೂತದ ಸಿದ್ಧಿ ನನಗಾಗಿದೆ ಯಾರ್ಯಾರ ಮನಸ್ ಯಾರ್ಯಾರ ವಿಷಯ ಏನೇನು ಅನ್ನೋದನ್ನ ಅದು ತಕ್ಷಣ ಬಂದು ನಮ್ಮ ಕಿವಿ ಹೇಳ್ಬಿಟ್ಟು ಕೊಟ್ಟೋಗ ಅಂಥ ಭೂತ ಅದು ಸರಿ ಈಗ ಮಂತ್ರಿ ಸರಸ್ವತಿಗಳಿಗೆ ಆಶ್ಚರ್ಯವಾಗಿದೆ ಅರೆ ಅರೆ ಪರವಾಗಿಲ್ಲ ಇಷ್ಟು ನಾನು ಕಷ್ಟಪಡ್ತಾ ಇದ್ದೆ ಈ ಕೃಷ್ಣನ ಸಾಕ್ಷಾತ್ಕಾರಕ್ಕೆ ಸರಿ ನಿನ್ನಲ್ಲಿ ಅದೇನೋ ಭೂತ ಇದೆ ಅಂತ ಹೇಳಿದೆಯಲ್ಲ ಆದ್ರೆ ಮಂತ್ರವನ್ನು ನನ್ಗೇನೋ ಉಪ್ರೇಷನೆ ಮಾಡ್ತೀಯ ನನಗದ್ರ ಸಿದ್ಧಿ ಆಗಿದೆ ಎಷ್ಟು ತಿಂಗಳು ಬೇಕಾಗ್ಬೋದು ಏನಿಲ್ಲ ನೀವು ಅತ್ಯಂತ ಕಡಿಮೆ ಸಮಯದಂತೆ ಅದನ್ನ ಸಿದ್ಧಿ ಮಾಡ್ಕೊಳ್ಬೋದು ಅಷ್ಟು ಕಷ್ಟಪಡ್ಬೇಕಾಗಿ ಕೇವಲ ನಾಲ್ಕೇ ತಿಂಗಳು ಸಾಕು ಭೂತ ಸಿದ್ಧಿಯನ್ನು ಈ ಮಂತ್ರದಿಂದ ದಯವಿಟ್ಟು ಕೊಡು ಅಂತ ಹೇಳಿ ಸ್ವಾಮ್ ಹೋಗಬೇಕ ಅವನ್ ಕೊಡೋದಿಲ್ಲ ಇಲ್ಲ ಇಲ್ಲ ಸ್ವಾಮಿ ಅಲ್ಲ ಆಗಲ್ಲ ಆಗೋದಿಲ್ಲ ನೀವೆಲ್ಲ ಇಂಥ ನೀಚ ವೃತ್ತಿಗೆ ಇಳಿಬಾರ್ದು ಈ ತರ ದೇವತೆಗಳನ್ನು ನಮ್ಮವರು ಪೂಜೆ ಮಾಡಬೇಕು ನಿಮ್ಮಂತ ಪಂಡಿತರು ಅವರೆಲ್ಲ ದೊಡ್ಡ ದೊಡ್ಡ ಉಪಾಸನೆಯನ್ನು ಮಾಡಬೇಕು ಈ ಭೂತದ ಸ್ಥಿತಿಗೆ ಹೋಗಬೇಡಿ ಎಲ್ಲ ಇದ್ರ ಹೊಸಾದ್ರೂ ಇನ್ ಬೇಡ ಇಲ್ಲಪ್ಪ ಹಾಗಲ್ಲ ನನಗೇನೇ ಆಗಲಿ ಅದಂಥದ್ದೇ ಆಗಲಿ ನನಗೆ ಈ ಭೂತ ಸ್ಥಿತಿ ಆಗಲೇಬೇಕು ನೀನೀಗ ಅದರ ಮಂತ್ರವನ್ನು ಉಪದೇಶ ಮಾಡಲೇಬೇಕು ಚಮ್ಮಾರ ಸರಿ ಇವರು ಬಿಡ್ತಾ ಇಲ್ಲ ಇವ್ರಿಗೆ ಯಾಕೋ ಕಂದು ಕಾಣ್ತಾ ಇಲ್ಲ ಅಂತ ಹೇಳಿ ಸರಿ ಭೂತದ ಮಂತ್ರವನ್ನು ಇವರ ಕಿವಿಯಲ್ಲಿ ಚಮ್ಮಾರ ಉಪದೇಶ ಮಾಡ್ತಾರೆ ತರಿ ಮಸೂದ ಸರಸ್ವತಿಗಳು ಆ ಮಂತ್ರವನ್ನು ತೆಗೆದುಕೊಂಡು ಹೋಗಿ ತಮ್ಮ ಮನೆಗೆ ಹೋಗಿ ಕೂತು ಉಪಾಸನೆ ಅವನು ಹೇಳಿದಂತಹ ಒಂದು ಮಾರ್ಗ ಏನೇನಿದೆಯೋ ಆ ವಿಧಿವಿಧಾನದ ಒಟ್ಟಿಗೆ ಉಪಾಸನೆಗೆ ಕೂತರು ನಾಲ್ಕು ತಿಂಗಳಾಯಿತು ಐದು ತಿಂಗಳಾಯಿತು ಆರು ತಿಂಗಳಾಯಿತು ಎಂಟು ತಿಂಗಳಾಯಿತು ಈ ಯಾವ ಭೂತವೂ ಇಲ್ಲ ಕೋಪ ಉಕ್ಕಿ ಬಂತು ಒಂದು ಕೋಲ್ ತಗೊಂಡು ಸೀರೆ ಪೇಟೆಗೆ ಹೋಗಿದ್ದೆ ಪೇಟೆಗೆ ಹೋಗಿ ಎಲ್ಲಿ ಆ ಚಮ್ಮಾರ ಎಲ್ಲಿ ಕೂತಿದ್ನೋ ಅವನ ಹತ್ರ ಹೋಗಿ ಜೋರಾಗಿ ಕೋಲ್ನಲ್ಲಿ ಗದರಿಸಿ ಏನಯ್ಯ ನೀನು ಈ ಭೂತನ ಹತ್ತಿರ ಕೊಡುವಾಗ ಏನು ಹೇಳ್ತೀನಿ ನಾಲ್ಕು ತಿಂಗಳಿಗೇನೆ ನನಗೆ ಈ ಭೂತ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳಿ ನಾನು ಎಂಟು ತಿಂಗಳಿಂದ ಸತತವಾಗಿ ಜಪ ಮಾಡ್ತಾ ಇದ್ದೇನೆ ಈ ಭೂತದ ಸಿದ್ಧಿ ಆಗ್ತಾ ಇಲ್ಲ ನೀನೇನು ನನ್ಗೆ ಮೋಸ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ಯಾ ನಾನು ತಕ್ಕ ಪಾಠ ಕಲಿಸ್ತೀನಿ ನೋಡಿ ಈಗ ಅಂತ ಹೇಳಿ ಕೋಲ್ ಇರ್ತದ ಅವನು ಹೇಳ್ದ ಅಯ್ಯೋ ಸ್ವಾಮಿ ಹೊಡಿಬೇಡಿ ಆ ಭೂತ ನನಗೆ ಬಂದು ಹೇಳ್ತು ಏನಪ್ಪಾ ಅಂತ ಹೇಳಿದ್ರೆ ನಾನು ನಾಲ್ಕು ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ಇವರನ್ನು ಹೋಗಿ ಬಳಿಗೆ ಇವ್ರ ಹತ್ರ ಹೋಗೋಣ ಅಂತ ಏನು ಮಾಡಿದ್ರು ಇವರಲ್ಲಿರುವ ಕೃಷ್ಣ ನನ್ನನ್ನು ಬಿಡ್ತಾ ಇದ್ಯಾ ಒತ್ತು ಓಡಿಸ್ತಾ ಇದ್ದಾನ ಆ ಕೃಷ್ಣ ನನ್ನನ್ನು ಒತ್ತು ಓಡಿಸ್ತಾ ಇದ್ದ ಬಿಡ್ತಾ ಇಲ್ಲ ಹತ್ರ ಹೋಗೋಕೆ ಆಯ್ತಾ ಇಲ್ಲ ನನಗೆ ಏನ್ ಮಾಡೋದು ನಾಲ್ಕು ತಿಂಗಳಿಂದ ಸತತವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದ ಅವನಿಗೆ ಒಲಿಬೇಕು ಅಂತ ಆಗ ಚಮ್ಮಾರ ಹೇಳ್ತಾನೆ ನೀವು ನಿಮ್ಮ ಆ ಕೃಷ್ಣನ ಒಂದು ಪ್ರಭಾವ ಎಷ್ಟಿದೆ ಅಂತ ಕೇಳಿದ್ರೆ ಇಷ್ಟು ವರ್ಷ ಸಾಧನೆ ಮಾಡಿ ಮಾಡಿ ಎಂಟು ವರ್ಷ ನಿಮ್ಮಲ್ಲಾಗಲೇ ಸಾಕಷ್ಟು ಆಧ್ಯಾತ್ಮಿಕ ಉನ್ನತಿ ಉಂಟಾಗಿದೆ ಆದರೆ ನಿಮಗೆ ಅದರ ಪರಿವೇ ಇಲ್ಲ ಜ್ಞಾನ ಇಲ್ಲ ಹೀಗಾಗಿ ನೀವು ತಾಳ್ಮೆಯನ್ನು ಕಳ್ಕೊಂಡು ಇನ್ನೊಂದು ಸಾಧನಾ ಮಾರ್ಗಕ್ಕೆ ಜಿಗಿತಾ ಇದ್ದೀರಿ ಇದೇ ಕೃಷ್ಣನ ಮಂತ್ರವನ್ನು ನೀವು ಇನ್ನೊಂದು ಕೆಲವು ವರ್ಷಗಳು ಕೆಲವು ತಿಂಗಳು ಅದೇ ನಿಷ್ಠೆಯಿಂದ ಪ್ರೀತಿಯಿಂದ ನಿರಂತರವಾಗಿ ಜಪಿಸಿದ್ದೇ ಆದರೆ ನಿಮಗೆ ಕೃಷ್ಣ ಖಂಡಿತ ಒಲಿತಾನೆ ಹೇಳಿ ಚಮ್ಮಾರ ಬುದ್ಧಿವಾದ ಹೇಳ್ತಾರೆ ಫಟ್ಟನೆಯವರಿಗೆ ಹೊಳೆದು ಓಹೋ ಎಲ್ಲಿದೆ ದೋಷ ದೋಷ ಇರತಕ್ಕಂಥದ್ದು ನನ್ನ ಸಹನೆಯನ್ನು ನನ್ನ ತಾಳ್ಮೆಯನ್ನು ಉತ್ಸಾಹ ಇರಬೇಕು ಶ್ರದ್ಧೆ ಇರಬೇಕು ಅದರ ಜೊತೆಗೆ ಅತ್ಯಂತ ಮುಖ್ಯವಾಗಿ ಇದು ಇರಲೇಬೇಕು ತಾಳ್ಮೆ ಯಾಕೆ ತಾಳ್ಮೆ ಇರಬೇಕು ಅಂದರೆ ನಮ್ಮ ನಮ್ಮ ಸಂಸ್ಕಾರಗಳ ಆಳ ನಮ್ಮ ನಮ್ಮ ಸಂಸ್ಕಾರದ ಆಗಲ ನಮಗೆ ಗೊತ್ತಿಲ್ಲ ಏನೇನಿದೆ ಎಷ್ಟೆಷ್ಟು ಜನ್ಮಾಂತರಗಳನ್ನು ಏನೇನು ಮಾಡಿದ್ದೇವೆ ಈ ಜನ್ಮದೆಷ್ಟಿದೆ ಅದು ಎಷ್ಟು ತಡಿತಾ ಇದೆ ಆ ಪರಿಜ್ಞಾನ ನಮಗಿಲ್ಲವೇ ಇಲ್ಲ ಗುರುಗಳಿಗೆ ಮಾತ್ರ ಇರ್ತಕ್ಕಂಥದ್ದು ಗುರು ನೋಡಿದ ತಕ್ಷಣ ಹೇಳ್ತಾನೆ ಇಷ್ಟಿಷ್ಟಿದೆ ಅದು ಮೆಂಟಲ್ ಡ್ರಾಕ್ಸ್ ಅಂತ ಹೇಳ್ತಾನೆ ನಮ್ಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ತಾಳ್ಮೆಯಿಂದ ಆ ಸಾಧನಾ ಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಒಬ್ರು ಉತ್ತರಾಖಂಡದಲ್ಲಿ ಮಹಾಪುರುಷರೊಬ್ಬರಿದ್ದರು ಸ್ವಾಮಿ ಅಖಂಡಾನಂದ ಸರಸ್ವತಿ ಅಂತ ಹೇಳಿ ಅವರು ಒಮ್ಮೆ ಒಬ್ಬರಿಗೆ ದೀಕ್ಷೆ ಕೊಟ್ಟಿದ್ದಾರೆ ಇದೇ ಕೃಷ್ಣನ ಮಂತ್ರದ ದೀಕ್ಷೆಯನ್ನು ಕೊಟ್ಟಿದ್ದಾರೆ ನೀನು ಇದನ್ನು ಇಷ್ಟು ವರ್ಷ ಜಪ ಮಾಡ ಇಷ್ಟು ವರ್ಷ ಇಂತಿಷ್ಟು ಸಂಖ್ಯೆಯಲ್ಲಿ ದಿನಿತ್ಯವೂ ತಪ್ಪದೆ ಮಾಡಿದರೆ ನಿನಗೆ ಏನೋ ಒಂದು ಅನುಭವ ಆಗುತ್ತೆ ಅಂತ ಹೇಳಿ ಸರಿ ಆ ಭಕ್ತ ತುಂಬಾ ನಿಷ್ಠಾವಂತ ಗುರುವಿನ ಮೇಲೆ ಶ್ರದ್ಧೆ ಕೂಡ ಅಷ್ಟು ವರ್ಷ ನಿಯತವಾಗಿ ಎಡಬೀಳದೆ ಅವನು ಜಪವನ್ನು ಮಾಡ್ಕೊಂಡು ಬಂದಿದ್ದ ಯಾವ ಅನುಭವವೂ ಹಂಗಾಗಲಿದೆ ಸರಿ ವಾಪಸ್ ಬಂದ ಗುರುಗಳ ಹತ್ರ ಅಖಂಡ ಮಹಾರಾಜ್ ನೀವು ಕೊಟ್ಟಂತಹ ಮಂತ್ರ ನಾನು ನೀವು ಹೇಳಿದ ವರ್ಷಗಳಲ್ಲಿ ನಿಯಮಿತವಾಗಿ ಇಷ್ಟೇ ಸಂಖ್ಯೆಗೆ ಜಪ ಮಾಡ್ತಾ ಬಂದಿದ್ದೀನಿ ಆದರೆ ನೀವು ಹೇಳಿಕೊಟ್ಟಂತಹ ನೀವು ಪ್ರತಿಜ್ಞೆ ಮಾಡಿದಂತಹ ಒಂದೇ ಅನುಭವ ಕೂಡ ನನಗಾಗಲಿಲ್ವಲ್ಲ ನನಗೆ ಈ ಮಂತ್ರ ಇನ್ನು ಬೇಡ ಸಾಕ್ ಆಗ ಅಖಂಡ ಹೇಳ್ತಾರೆ ಆಯ್ತಪ್ಪ ನಿನಗೆ ಸಾಕ್ತಾನೆ ಸಾಕಲ್ವೋ ಕೊನೆಯದಾಗಿ ಕೇಳ್ತಾ ಇದ್ದೇನೆ ಸಾಕಲ್ವಾ ಹೌದು ಸಾಕು ಬೇಡ ನಂತರ ಸಾಕಾಯ್ತು ಆಯ್ತು ಕೊಟ್ಬಿಡ ಆ ಮಂತ್ರ ವಾಪಸ್ ನಮ್ಗೆ ಕೊಡ್ತೀನಿ ವಾಪಸ್ ಕೊಡ್ ವಾಪಸ್ ಕೊಡೋದು ಅಂದರೆ ಮತ್ತೆ ನೀನು ಅದನ್ನು ನೆನೆಯಬಾರದು ಸಂತನಲ್ಲಿ ಮತ್ತೆ ನೆಂದಿಸಿಕೊಳ್ಳಬಾರದು ಬಾಯಿಯಲ್ಲಿ ಅಪ್ಪಿ ತಪ್ಪಿ ಉಚ್ಚಾರಣೆ ಮಾಡಬಾರ್ದು ಒಮ್ಮೆ ಒಮ್ಮೆ ಕೊಟ್ಟಾಯ್ತಲ್ಲ ಮರ್ತು ಬಿಡ್ಬೇಕು ಸಂಪೂರ್ಣವಾಗಿ ಮರ್ತು ಬಿಡ್ಬೇಕು ಕೊಡುಗೆ ಸರಿ ನಾನು ಆಲೋಚನೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟ ಮಾರ್ನೇ ಅಂತ ಬಂದ ದೀರ್ಘದ ಪ್ರಣಾಮ ಮಾಡಿ ಅಖಂಡ ಅಖಂಡ ಅಂದ ಸರಸ್ವತಿಗಳಿಗೆ ಸ್ವಾಮಿ ಈ ಮಂತ್ರ ಯಾಕೋ ನನಗೆ ಹೋಗ್ತಾನೆ ಇಲ್ಲ ನಿಮ್ಗೆ ಕೊಡೋಣ ಅಂತ ನನ್ಗೆ ಆಸೆ ಆದರೆ ಏನ್ ಮಾಡಿದ್ರೂ ಹೋಗ್ತಾ ಇಲ್ಲ ಇಡೀ ರಾತ್ರಿ ಎಲ್ಲ ಸತಾಯಿಸ್ತಾ ಇದೆ ಬೀಳ್ತಾನೆ ಇಲ್ಲ ಮುಂಚೆ ನನಗಾದ್ರ ಅಡುಗೆ ಆಗ್ತಾ ಇರ್ಲಿಲ್ಲ ಈಗ ನೀವು ಕೊಡಬೇಕು ಅಂತ ಹೇಳಿ ಯಾವಾಗ ನಾನು ಮಂತ್ ಮಾಡನೋ ಅದು ನನ್ನ ಭೂತದ ತರ ಹಿಟ್ಕೊಂಡು ಕಾಯ್ತಾ ಇತ್ತು ಕಾಡ್ತಾ ಇತ್ತು ಆ ಮಂತ್ರ ಏನು ಮಾಡ್ತು ಬಿಡ್ತಾ ಇಲ್ಲ ನನಗಿನ್ ಕೊಡಕ್ ಅದೆಲ್ಲ ಸಾಧ್ಯವಿಲ್ಲ ಮಾತು ಅಂದ್ ಮಾತು ನಾನು ಹೇಳಾಯ್ತ ನಿನಗೆ ಸಾಕಾಯ್ತು ತಾನೆ ನನ್ನ ಮಂತ್ರ ನನ್ ಅಷ್ಟೇ ಇವರು ಪಟ್ಟು ಹಿಡಿತಾ ಇದ್ದಾರೆ ಗುರುಗಳು ಅಯ್ಯೋ ಹೇಗ್ ಕೊಡೋದು ಆ ಮಂತ್ರ ಉಚ್ಚಾರಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದು ದಿವಸವೂ ಕೂಡ ನಾನು ಬಾಯಿಗೆ ನೀರು ಕೂಡ ಹಾಕ್ತಾ ಇಲ್ಲ ಈಗ ಮಂತ್ರ ಹೇಳಿಲ್ಲ ಅಂತ ಹೇಳಿದ್ರೆ ಇಡೀ ದಿವಸ ಹಸಿವೆಯಿಂದ ಕಾಯ್ಬೇಕಾಗುತ್ತದೆ ಆ ರೀತಿಯಾದಂತಹ ಒಂದು ಅವನಿಗೆ ಅದು ಟ್ರೈನಪ್ ಆಗಿದೆ ಅಭ್ಯಾಸ ಆಗಿದೆ ನೋಡಿ ನಮಗೆ ಗೊತ್ತಿಲ್ಲದೆಯೇ ಈ ಮಂತ್ರ ಅದರ ಚೈತನ್ಯ ನಮ್ಮ ಇಡೀ ವ್ಯಕ್ತಿತ್ವದ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇದೆ ನಮ್ಗೆ ಗೊತ್ತಾಗುದಿಲ್ಲ ಅದನ್ನೇ ಶಾರದಾ ಮಾತೆಯವರು ಹೇಳಿರೋದು ಒಬ್ರು ಕೇಳಿದಾಗ ನಾನು ಇಷ್ಟು ವರ್ಷ ಸಾಧನೆ ಮಾಡಿಯೋ ಏನು ಮುಂದೆ ಒರಿತಾ ಏನು ಮಾಡೋದು ಇಷ್ಟು ವರ್ಷ ನಿಯತವಾಗಿ ಶ್ರದ್ಧೆಯಿಂದ ಮಾಡ್ಕೊಂಡು ಬರ್ತಾ ಇದ್ದು ಪ್ರೀತಿಯಿಂದ ಮುಂದುವರಿತಾ ಇರಲಿಲ್ಲ ಆಗ ಶಾರದಾ ತುಂಬಾ ಸುಂದರವಾದ ಉದಾಹರಣೆ ಕೊಡ್ತಾರೆ ನೋಡಪ್ಪ ನೀನು ರಾತ್ರಿ ದೀರ್ಘ ನಿದ್ರೆಯಲ್ಲಿ ಇರ್ತೀಯ ಯಾರೋ ನಿನಗ್ ಗೊತ್ತಿರ್ದಂತೆ ನೀನು ಮಂಚನ ತೆಗೆದುಕೊಂಡು ಹೋಗಿ ಆ ರೂಮಲ್ಲಿ ಆ ರೂಮಿಂದ ತೆಗೆದುಕೊಂಡು ಹೋಗಿ ಇನ್ನೊಂದು ಲೋಗ ಇರ್ತಾರೆ ಬೆಳಿಗ್ಗೆ ಎಂದು ನೀನು ನೋಡ್ತೀವ್ರೆ ನಾನು ಈ ಕೋಣೆ ಮುಂದ್ಕೊಂಡಿದ್ದಲ್ಲ ಈ ಕೋಣೆಗೆ ಹೇಗೆ ಬಂದೆ ನಿನ್ ಗೊತ್ತಾಯ್ತಾ ಹಾಗೆಯೇ ನಿನಗೆ ನಿನ್ನ ಆಧ್ಯಾತ್ಮಿಕ ಅಭಿವೃದ್ಧಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಅಜ್ಞಾನದ ಒಂದು ಕಾರಣ ಆ ಅಜ್ಞಾನ ಸಂಪೂರ್ಣ ನಾಶವಾಗುವ ತನಕ ನೀವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೀರಾ ಅನ್ನುವಂಥ ಜ್ಞಾನ ಕೂಡ ನಿಮ್ಗೆ ಇರುವುದಿಲ್ಲ ಆದರೆ ಆ ಆಧ್ಯಾತ್ಮಿಕ ಅಭಿವೃದ್ಧಿ ನಿಲ್ಲುವುದಿಲ್ಲ ಆಗ್ತಾ ಗುರಿ ಹುಟ್ಟುವರೆಗೂ ಆಗ್ತಾ ಇತ್ತು ಅದ್ಯಾವುದೂ ನಿಲ್ಲ ಅಂತಹ ಶಕ್ತಿ ಅದಕ್ಕೆರುತ್ತೆ ಯಾಕೆ ಅದು ಗುರುವಿನಿಂದ ಕೊಟ್ಟಂತಹ ಚೈತನ್ಯ ಮಂತ್ರ ಚೈತನ್ಯ ಶಬ್ದಗಳೆಲ್ಲ ಗುರು ತನ್ನ ಜೀವನದಲ್ಲಿ ಕಂಡಂತಹ ಸತ್ಯವನ್ನ ನಿಮ್ಮ ಶ್ರವಣ ಇಂದ್ರಿಯಗಳ ಮೂಲಕ ಕಿವಿಯ ಮೂಲಕ ನಿಮ್ಮ ಹೃದಯದಲ್ಲಿ ಇರುತ್ತಾನೆ ಕೂರಿಸುತ್ತಾನ ಬೇಡ ಅನ್ನೋದು ಜನ್ಮ ಜನ್ಮಾಂತರಕ್ಕೂ ಬಿಡೋಲ್ಲ ನೀವು ಒಮ್ಮೆ ಒಪ್ಕೊಂಡ್ರೆ ಜನ್ಮ ಜನ್ಮಾಂತರಕ್ಕೂ ಅದು ನಿಮಗೆ ಬಿಡುದಿಲ್ಲ ಪರಿವೇ ಇದ್ರೂ ಅಂದೇ ಇರಲಿಲ್ಲ ಅನ್ನೋದು ಅದಿನ್ನೊಂದು ಸ್ವಾಗತ ನಿಮಗೆ ಗೊತ್ತಿದ್ರೂ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ನಿಮ್ಮ ಜೊತೆಯನ್ನ ಅದು ನಿಮ್ಗೆ ಬಿಡುವುದಿಲ್ಲ ಹೀಗೆ ಆ ಸಾಧನೆಯ ಒಂದು ಆ ಪರಾಕಾಂಕ್ಷೆ ಅಂದರೆ ಹಾಗೆ ಮತ್ತೆ ಇದರಲ್ಲಿ ಇನ್ನೊಂದು ನಮಗೆ ಮುಖ್ಯವಾಗಿ ಬೇಕಾದದು ಅಂತ ಮುಂದಿನ ಸೂತ್ರಕ್ಕೆ ಹೋಗುವುದಕ್ಕಿಂತ ಮುಂಚೆ ಈ ಸೂತ್ರದಲ್ಲಿ ಇರುವಂತಹ ಒಂದು ಒಳ ಒಂದು ರಹಸ್ಯವನ್ನು ಇಲ್ಲಿ ನಾರ್ಮಲ್ ಹೇಳ್ತಾ ಬರ್ತಾ ಇದ್ದಾರೆ ಈಗ ಭಗವತ್ ಅನ್ನುವಂತಹ ಶತ್ರುದಲ್ಲಿ ಏನು ರಹಸ್ಯ ಅಡಗಿದೆ ಅಂತ ಹೇಳಿದರೆ ಕಳೆದ ತನಗತಿಯಲ್ಲಿ ಇನ್ನೊಂದು ರಹಸ್ಯ ಅಡಗಿದೆ ಇಲ್ಲಿ ಈ ಸೂತ್ರದಲ್ಲಿ ಏನು ರಹಸ್ಯ ಅಂತ ಹೇಳಿದ್ರೆ ನಿಮ್ಮ ಪ್ರತಿಯೊಂದು ಕರ್ಮದಲ್ಲೂ ಪ್ರತಿಯೊಂದು ಆಲೋಚನೆಯಲ್ಲೂ ಸಾಧನೆಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಿಮ್ಮ ಅಹಲಿಕೆ ಇರಬಾರದು ಸಂಪೂರ್ಣವಾದಂತಹ ಶರಣಾಗತಿ ಅದರಲ್ಲಿ ಇರಬೇಕು ಸಂಪೂರ್ಣವಾದಂತಹ ಶರಣಾಗತಿ ಅದರಲ್ಲಿ ಇರಬೇಕು ಕೆಲಸ ಮಾಡ್ತಾ ಇರ್ತೀರ ಬೆಳಿಗ್ಗೆ ಗಂಡನ್ನು ಆಫೀಸಕ್ಕೆ ಕಳಿಸ್ಬೇಕು ನೀವು ಕೆಲಸ ಮಾಡ್ತಾ ಇರ್ತೀರ ಮಕ್ಕಳನ್ನು ಸ್ಕೂಲಕ್ಕೆ ಕಳಿಸ್ಬೇಕು ನಿಮ್ಮ ಕೆಲಸದ ಮಧ್ಯೆ ಅಲ್ಲಿ ಗಂಡ ಇನ್ನೇನು ಆಫೀಸ್ಗೆ ಹೋಗುವಾಗ ಅವನು ಅವನ ಪ್ರಾಬ್ಲಮ್ ಹೇಳ್ತಾನೆ ನೀವೇ ಸಾಲ್ವ್ ಮಾಡಬೇಕು ಅಲ್ಲಿ ಮಕ್ಕಳು ನಂದೇನೋ ಏನೋ ಒಂದು ವಸ್ತು ಕಳೆದೋಗಿದೆ ಅಂತ ಹೇಳಿ ಪುನಃ ನಿಮಗೆ ಬಂದು ಹೇಳ್ತದೆ ಅದನ್ನೂ ಸಾಲ್ವ್ ಮಾಡಬೇಕು ಅದ್ರ ಜೊತೆಗೆ ನೀವು ಏನು ಆ ಬೆಳಿಗ್ಗೆ ತಿಂಡಿ ಅಥವಾ ಏನೋ ಒಂದು ಮಾಡ್ತಾ ಇದ್ದೀರೋ ಅದನ್ನು ಕೂಡ ಅವಿಚಲವಾದಂತಹ ಚಿತ್ತದಿಂದ ಮಾಡ್ಕೊಂಡು ಹೋಗ್ತಾ ಇರಬೇಕು ರೇಗಬಾರದು ಕೋಪಗೊಳಬಾರದು ಹೇಗೆ ಸಾಧ್ಯ ಅಂದರೆ ಕಂಪ್ಲೀಟ್ ಸರೆಂಡರ್ ನಿಮ್ಮ ಪ್ರತಿಯೊಂದು ಕರ್ಮವನ್ನ ನಿಮ್ಮ ಪ್ರತಿಯೊಂದು ಆಲೋಚನೆಯನ್ನ ನಿಮ್ಮ ಪ್ರತಿಯೊಂದು ಸಾಧನೆಯನ್ನ ಆ ಭಗವಂತನ ಪಾದ ಪದ್ಮಗಳಿಗೆ ಶರಣಾದರೆ ಶರಣಾಗುವುದಂದ್ರೆ ಏನು ಪ್ರತಿಯೊಂದು ಅವನಿಚ್ಛೆ ಅನ್ನೋದನ್ನ ಅರ್ದುಕೊಳ್ಳುವುದೇ ಸರೆಂಡರ್ ಆಗೋದು ಆ ಶ್ರೀರಾಮಕೃಷ್ಣ ಕೊಟ್ಟಂತಹ ಸುಂದರವಾದಂಥ ಉದಾಹರಣೆ ಎಂಜಿಲೆ ತರ ಇರುವಂಥ ಅದೆಲ್ಲೋ ಗಾಳಿ ಎಲೆಲ್ಲೋ ಹೋಗುತ್ತದೆ ಒಳ್ಳೆ ಜಾಗಕ್ಕೂ ಹೋಗುತ್ತೆ ಕೆಟ್ಟ ಜಾಗಕ್ಕೂ ಹೋಗುತ್ತೆ ಎಲ್ಲ ಕಡೆ ಹೋಗುತ್ತೆ ಅದಕ್ಕೆ ಅದರದೇ ಆದಂತಹ ಅಸ್ತಿತ್ವವೇ ಇಲ್ಲ ಅದರದೇ ಆದಂತಹ ಅಹಂ ಇಲ್ಲ ನಾನು ಇಲ್ಲೇ ಇರಬೇಕು ನಾನು ಇಲ್ಲಿಯೇ ಹೋಗಬೇಕು ಆಗುವುದಿಲ್ಲ ನೀನಾಡಿಸಿದಂತೆ ನಾನು ನೀನು ಕುಣಿಸಿದಂತೆ ನಾನು ಅದನ್ನೇ ನೀರ ಹರಿ ಏನೋ ನಾಚುಂಗಿ ಮೇ ನಾಚುಂಗಿ ಕುಣಿತೇನೆ ನಾನು ಹೇ ಗಿರಿಧರ ನಿನ್ನ ಮುಂದೆ ನಾನು ಕುಣಿತೇನೆ ಕೇವಲ ನಿನ್ನ ಮುಂದೆ ನಾನು ಕುಣಿದು ನಿನ್ನನ್ನು ಸಂತೋಷ ಅದು ಜೀವನದ ತಾತ್ಪರ್ಯವೇ ಅದಾಗಿರುತ್ತೆ ನಿಮ್ಮ ಪ್ರತಿಯೊಂದು ಕೆಲಸ ನಿಮ್ಮ ಪ್ರತಿಯೊಂದು ಆಲೋಚನೆಯೂ ಕೂಡ ಅವನ ಸಂತೋಷಕ್ಕೋಸ್ಕರ ಆಗಬೇಕು ಅದೊಂದು ಪ್ರತಿಯೊಂದು ನಿಮ್ಮ ನೃತ್ಯ ಆಗಿರ್ಬೇಕು ನೃತ್ಯ ಮಾಡುವ ಕಷ್ಟ ಆಗುತ್ತಾ ಮೊದಮೊದಲು ಕಷ್ಟ ಆಗುತ್ತೆ ಆಮೇಲೆ ನನ್ನ ಸಂತೋಷಕ್ಕೋಸ್ಕರ ನಾನು ನೃತ್ಯ ಮಾಡ್ತೇನೆ ನನ್ನ ಸಂತೋಷಕ್ಕೋಸ್ಕರ ನಾನು ಹಾರು ಹೇಳ್ತೇನೆ ನಿನಗೆ ಉಪಯೋಗ ಆಗೋದಾದರೆ ನನಗ್ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ ನನಗೇನು ಥ್ಯಾಂಕ್ಸ್ ಹೇಳ್ಬೇಕು ನನ್ನ ಸಂತೋಷಕ್ಕೋಸ್ಕರ ನಾನು ಕುಣಿತೇನೆ ಆ ರೀತಿಯಾದಂಥ ನನ್ನ ಸಂತೋಷಕ್ಕೂ ನಾನು ಪ್ರತಿಯೊಂದನ್ನು ಮಾಡ್ತೇನೆ ಈ ಒಂದು ಭಾವ ಸಂಸಾರದಲ್ಲಿ ನಾವು ಬೆಳೆಸ್ಕೊಂಡು ಬಂದಾಗ ಲೋಕೇಪಿ ಸಂಸಾರದಲ್ಲಿ ಬೆಳೆಸ್ಕೊಂಡು ಬಂದಾಗ ಅದು ಶರಣಾಗತಿ ಆಗುತ್ತೆ ಅದೇ ಶರಣಾಗತಿ ಕರೆ ಪ್ರತಿಯೊಂದರಲ್ಲೂ ನಾನು ನಾನು ಅನ್ನೋದಿಲ್ಲ ನಾನು ಹೀಗೆ ಆಗ್ಬೇಕು ಅನ್ನೋದಿಲ್ಲ ನನಗೆ ಹಾಗೆ ಆಗ್ಬೇಕು ಅನ್ನೋದಿಲ್ಲ ಹೇಗೆ ಹೇಗೆ ಪರಿಸ್ಥಿತಿ ಬರುತ್ತೋ ಹಾಗಾಗಿ ತೆಗೆದುಕೊಳ್ಬೇಕು ಯಾವಾಗ ಮನಸ್ಸು ಈ ರೀತಿ ಹೇಗಾಗತ್ತೋ ತೆಗೆದುಕೊಳ್ಳಲು ಶುರು ಮಾಡುತ್ತೋ ಆವಾಗ ಶಾಂತಿ ಉಂಟಾಗುತ್ತೆ ಮನಸ್ಸು ಮನಸ್ಸು ಶಾಂತವಾಗುತ್ತೆ ಅಯ್ಯೋ ಯಾಕೆ ಹೀಗೆ ಮಾಡಿದ್ರಲ್ಲ ಅಯ್ಯೋ ಯಾಕೆ ಹಾಗೆ ಮಾಡೋದಿಲ್ಲ ನನೇನು ಇಷ್ಟು ಗೋಳೆಡ್ಕೊಳ್ತಾ ಇರಲ್ಲ ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ರಲ್ಲ ಬರೋದೇ ಇಲ್ಲ ಮನಸ್ಸಿಗೆ ಮನಸ್ಸಿಗೆ ಬರೋದೇ ಇಲ್ಲ ಮನಸ್ಸು ಈಗ ಶಾಂತವಾದಂತಹ ಗೋವರ ಹೇಗಿರುತ್ತೆ ಹಾಗೆಲ್ಲ ಆಗ ಸಂಪೂರ್ಣ ಶರಣಾಗತಿ ಬರುತ್ತೆ ಸಂಪೂರ್ಣ ಶರಣಾಗತಿಯಾದಾಗ ಏನಾಗುತ್ತೆ ಅಂದ್ರೆ ನೋಡಿ ಈಗರೋ ಹತ್ಯ ಏನು ಅಂತ ಹೇಳ್ತೇವೆ ಹಿಂದಿನ ಸೂತ್ರದಲ್ಲಿ ಏನ್ ಹೇಳ್ಕೊಂಡು ಬಂದಿದ್ದಾರೆ ತತ್ತು ತಪ್ಪು ವಿಷಯತ್ಯಾಗ ಸಂಗತ್ಯಾಗಿದ್ದಾರೆ ಹೌದು ಅಲ್ಲ ಅದು ನಿಮ್ಮ ಪಾಲಿನ ನೀವು ಮಾಡತಕ್ಕಂತಹ ಪುರುಷ ಪ್ರಯತ್ನ ಪುರುಷ ಪ್ರಯತ್ನ ನಮ್ಮ ಕಡೆಯಿಂದ ನಾವು ಮಾಡ್ತಕ್ಕಂಥದ್ದು ಪ್ರಾಪಂಚಿಕ ಆಸೆಗಳನ್ನ ಬಿಡತಕ್ಕಂಥದ್ದು ವಿಷಯವಸ್ತುಗಳ ಚಿಂತನೆಯನ್ನ ಬಿಡತಕ್ಕಂಥದ್ದು ಕೇವಲ ಭಗವಂತನ ಮಾತ್ರ ಮಂತ್ ಹಾಕ್ತಕ್ಕಂಥದ್ದು ಇದು ನಮ್ಮ ಕೈಯಲ್ಲಿ ನಾವು ಸಾಧ್ಯವಾದಷ್ಟು ಮಾಡುವಂತಹ ಪುರುಷ ಪ್ರಯತ್ನ ಸೆಲ್ಫ್ ಇಫೋರ್ಟ್ ಅಂತ ಹೇಳ್ತಾರೆ ಇದಾದ ನಂತರ ಈಗ ಶರಣಾಗತಿ ಮನಸ್ಸು ಯಾವ ರಲ್ಲಿ ಅವ್ಯಾವೃತ ಭಜನಾತ್ ಲೋಕೇತಿ ಭಗವದ್ ಗುಣಶ್ರವಣ ಕೀರ್ತನ ಇನ್ನೊಂದೇನಂದ್ರೆ ಯಾ ಎಲ್ಲಿಯೇ ತನಕ ನಮ್ಮ ಮನಸ್ಸಿನಲ್ಲಿ ಶರಣಾಗತಿ ಸಂಪೂರ್ಣ ಶರಣಾಗತಿ ಉಂಟಾಗುವುದಿಲ್ಲವೋ ತನಕ ನೀವು ಅವ್ಯಾವೃತ ಭಜನಾಥ ಮಾಡಲಿಕ್ಕೆ ಸಾಧ್ಯವಿಲ್ಲ ಟೆಸ್ಟ್ ಮಾಡಿ ನೋಡಿ ಅದರಲ್ಲಿ ವ್ಯಾವೃತ್ತ ಉಂಟೆ ಆಗುತ್ತೆ ನಿಮ್ಮ ಅಹಂಕಾರ ಮಧ್ಯ ಬರುತ್ತೆ ಸ್ಟಾಪ್ ಆಗುತ್ತೆ ಅದು ನಾನ್ ಸ್ಟಾಪ್ ಸಾಧನೆ ಆಗಬೇಕಾದ್ರೆ ನಿಮ್ಮ ಅಹಂಕಾರ ಮಧ್ಯದಲ್ಲಿ ಬರಬಾರದು ನಿಮ್ಮ ಅಹಂಕಾರ ಮಧ್ಯದಲ್ಲಿ ಬರದೇ ಇರಬೇಕಾದ್ರೆ ಸಂಪೂರ್ಣ ಶರಣಾಗತಿ ಅತ್ಯಗತ್ಯ ಪ್ರಪಂಚದಲ್ಲಿ ಸಂಪೂರ್ಣ ಶರಣಾಗತಿ ಯಾವಾಗ ಇರ್ತದೋ ಆಮೇಲೆ ಹಿಂದಿನ ಸೂತ್ರದಲ್ಲಿ ಹೇಳುವಂತಹ ಪುರುಷ ಪ್ರಯತ್ನ ಎರಡು ಯಾವಾಗ ಇರ್ತದೋ ಅದು ಎರಡು ಯಾವಾಗ ಮಿಕ್ಸ್ ಆಗುತ್ತೋ ಆಗ ಇನ್ನೊಂದು ಹುಟ್ಟುತ್ತೆ ಅದೇ ಮುಂದಿನ ಸೂತ್ರ ಪುರುಷ ಪ್ರಯತ್ನ ಅನ್ನೋದು ಪತಿ ಶರಣತಿಯನ್ನು ಸತಿ ಇವರಿಬ್ಬರ ಸಂಗಮದಿಂದ ಹುಟ್ಟುವುದೇ ಕೃಪೆ ಸುಸುಮ್ನೆ ಕೃಪೆ ಸಿಗುವುದಿಲ್ಲ ಕ್ರೇ ಅನು ಸುಸುಮ್ನೆ ಸಿಗುವುದಿಲ್ಲ ನಿಜವಾಗಿ ಅದು ನೋಡ್ಲಿಕ್ಕೆ ಹಾಗೇ ಇದೆ ಕೃಪೆಯನ್ನು ಏನು ಬಿಟ್ಟಿ ಸಿಗುತ್ತದೆ ಅಂತ ಕೃಪೆ ಕೂಡ ಬಿಟ್ಟಿ ಸಿಗುವುದಿಲ್ಲ ಅದಕ್ಕೂ ಕೂಡ ಪ್ರಯತ್ನ ಮಾಡಬೇಕಾಗುತ್ತೆ ಅದನ್ನೇ ಮುಂದಿನ ಸೂತ್ರದಲ್ಲಿ ಇವರು ಹೇಳ್ತಾ ಇದ್ದಾರೆ ನಾರದ್ರು ಮುಖ್ಯವಸ್ತು ಮಹತ್ ಕೃಪೆಯವ ಭಗವತ್ ಕೃಪಾ ಲೇಷ ಅಲ್ವಾ ಇಲ್ಲೂ ಕೂಡ ತೂ ಅನ್ನುವಂಥ ಶಬ್ದವನ್ನು ಹೇಳ್ಬಿಟ್ಟು ಆದರೆ ಅಂತ ಅರ್ಥ ಆದರೆ ಇಷ್ಟೆಲ್ಲ ನಾನು ಹೇಳಿದ್ರೂ ಕೂಡ ಪುರುಷ ಪ್ರಯತ್ನವೂ ಮಾಡಬೇಕು ಶರಣಾಗತಿಯೂ ಇರಬೇಕು ಅಂತ ನಾನು ಹೇಳಿದರೂ ಕೂಡ ಮುಖ್ಯವಾಗಿ ಬೇಕಾದದ್ದು ಮಹಾತ್ಮರ ಅಥವಾ ಸಂತರ ಕೃಪೆ ಆ ಸಂತರ ಕೃಪೆ ಮಾತ್ರವೇ ನಮಗೆ ಭಕ್ತಿಯನ್ನು ತಂದುಕೊಡ್ಲಿಕ್ಕೆ ಕಾರಣವಾಗುತ್ತೆ ಅಥವಾ ವಾ ಅಂತ ಇನ್ನೊಂದು ಅಥವಾ ಭಗವತ್ ಕೃಪಾ ಲೇಷ ಭಗವಂತನ ಕೃಪೆಯ ಲೇಷ ಮಾತ್ರ ಇದ್ರು ಸಾಕು ನಿಮಗೆ ಭಕ್ತಿ ಕೃತ ಇದ್ರೆ ಭಕ್ತಿ ಕೃತ ಇದ್ರೆ ಇದು ಪ್ರಾಮಿಸ್ ನಾರದ ಇಷ್ಟೆಲ್ಲ ಮಾತ್ರ ನೀವು ಪುರುಷ ಪ್ರಯತ್ನ ಮಾಡಿದ್ರಿ ವಿಷಯ ತ್ಯಾಗ ಮಾಡಿದ್ರಿ ಅಂಗತ್ಯಾಗ ಮಾಡಿದ್ರಿ ಶರಣಾಗತೆಯನ್ನೂ ಮಾಡಿದ್ರಿ ಪ್ರಪಂಚದಲ್ಲಿ ಪ್ರಾಪಂಚಿಕ ಸರ್ವ ಕರ್ಮಗಳನ್ನು ಕೂಡ ಅವನಿಗೆ ಅರ್ಪಿಸಿ ಜೀವನವನ್ನು ನಡೆಸ್ತಾ ಇದ್ದೀರಿ ಆದರೂ ಕೂಡ ಅವರ ಕೃಪೆಯಿಲ್ಲದೆ ನಿಮ್ಮ ಹೃದಯದಲ್ಲಿ ಭಕ್ತಿ ಸಿಗುವುದಿಲ್ಲ ಅದಕ್ಕೆ ಸತ್ಸಂಗ ಬೇಕೇ ಬೇಕು ಸತ್ಸಂಗದ ವಿಷಯವನ್ನು ಇಲ್ಲಿ ತರ್ತಾ ಸತ್ಸಂಗದ ವಿಷಯ ಇದು ಕೃಪೆ ಅನ್ನೋದು ಈ ಕೃಪೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಅತ್ಯಂತ ಸುಲಭ ಅಲ್ಲ ಅತ್ಯಂತ ಕಷ್ಟ ಹೇಳೋದು ಸುಲಭ ಎರಡೇ ಎರಡು ಶಬ್ದ ಎರಡೇ ಎರಡು ಅಕ್ಷರ ಕೃಪೆ ಅಂದ್ಬಿಟ್ರಾಯ್ತು ಎಲ್ಲ ಒಂದು ಕೃಪೆ ಯಾವಾಗ ಲಾಟ್ರಿ ಬರ್ದಾಗ ಮಾತ್ರ ನಾಲ್ಕು ಯಾರ ಕೆನ್ನೆಗೆ ಬಿದಾಗ ಯಾವ ಬಯೋದು ಅದು ಅಲ್ವಾ ಅದು ಕೃಪೆ ಅಲ್ವಾ ನನಗೇನೇನು ಒಳ್ಳೇದಾಗತ್ತೋ ಅದು ಮಾತ್ರ ಕೃಪೆ ನಿನಗೇನು ಒಳ್ಳೇದಾಗತ್ತೆ ಅಂತ ನಿನಗೆ ಹೇಗೆ ಗೊತ್ತಾಗತ್ತೆ ಮಗು ಹೋಗಿ ಮಟ್ಟಿರುತ್ತೆ ತಾಯಿಯವರ ರಪ್ಪಂದು ಕೆಮ್ಮೆಯವರು ಕೆಮ್ಮೆ ಬಂದು ಬರ್ತಾಳೆ ತಾಯಿ ಕೆಟ್ಟವರೀಂದ್ರ ತಪ್ಪು ನಾನು ಎರಡು ಅಂತ ನೀವು ಹೇಳ್ತಾರೆ ತಪ್ಪು ಅಂತ ಯಾಕೆ ತಪ್ಪು ಅಂತೀರ ಮಗುವಿನ ದೃಷ್ಟಿಯಿಂದ ನೋಡಿ ನಾನೇ ಮಗುವಾಗಿ ತಾಯಿಯನ್ನು ನಾಲ್ಕು ಬಿಗುದು ಅಂತ ಇಟ್ಕೋಳೋಣ ನಾನೇನು ಹೇಳ್ತೇನೆ ಅಮ್ಮ ತಟ್ಟು ಹೋಳು ಕೊಡ್ಬಿಡ್ಲಂದ ನಾನೇನು ಮಾಡಿದೆ ಅದಕ್ಕೆ ಏನು ಮಾಡಿದೆ ಅಂದ್ರೆ ಗೊತ್ತಿಲ್ಲ ತಪ್ಪು ತಾನು ಮಾಡಿದ ತಪ್ಪು ಅಂದ್ರೆ ಗೊತ್ತಿಲ್ಲ ನಾಲ್ಕು ಬಿಗಿದ್ಬಿಡ್ಲಲ್ಲ ಕೃಪೆ ಇದು ಕೃಪೆ ಅಂದರೆ ಇದು ಅದಕ್ಕೆ ಹೇಳಿದ್ದು ಇದನ್ನು ಅರ್ಥ ಮಾಡೋದು ತುಂಬಾ ತುಂಬ ಕಷ್ಟ ಕೃಪೆ ಕೃಪೆಯನ್ನು ಅರ್ಥ ಮಾಡಿಸೋದು ಕಷ್ಟ ಭಗವಂತನನ್ನ ಅವರು ಅರ್ಥ ಮಾಡ್ಕೊಳ್ಬಹುದೋ ಇರೋದು ಬಹುದೋ ಇರೋದು ಆದರೆ ಭಗವಂತನ ಕೃಪೆಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಈ ಕೃಪೆ ಅಂತ ಬಂದಾಗ ನಾವು ತಾತ್ವಿಕವಾಗಿ ಏನು ಹೇಳ್ತೇವೆ ಅಂತ ಹೇಳಿದ್ರೆ ಈ ಕೃಪೆ ಅನ್ನೋದು ಒಂದು ಶಕ್ತಿ ಏನು ಶಕ್ತಿ ಅಂತ ಹೇಳಿದ್ರೆ ಭಗವಂತನಿಗೆ ಅನೇಕ ಶಕ್ತಿಗಳೆಲ್ಲ ಇದೆಯಲ್ಲ ಆ ಅನೇಕ ಶಕ್ತಿಗಳಲ್ಲಿ ಅನುಗ್ರಹ ಶಕ್ತಿ ಅಂತ ಒಂದಿದೆ ಹೇಗೆ ರಾಜನಿಗೆ ನಿಗ್ರಹ ಮತ್ತು ಅನುಗ್ರಹ ಮಾಡುವಂತಹ ಶಕ್ತಿ ಇದೆಯೋ ನಿಗ್ರಹ ಅಂದ್ರೆ ಏನು ಯಾರಾದರೂ ಧರ್ಮಕ್ಕೆ ವಿರುದ್ಧವಾಗಿ ರಾಜ್ಯದಲ್ಲಿ ಆಚರಿಸ್ ಆಚರಣೆ ಮಾಡಿದ್ರೆ ಅವನು ಆಜ್ಞೆ ಮಾಡ್ತಾನೆ ಇದನ್ನು ತಗೊಳ್ಕೊಂಡು ಹೋಗಿ ಶಿಕ್ಷೆ ಕೊಡಿ ಶೂಲಕ ಹಾಕಿ ಅಥವಾ ತೆರೆಯಲ್ಲಿ ಇಳಿಯ ಅದು ನಿಗ್ರಹ ಶಕ್ತಿ ಅನುಗ್ರಹ ಶಕ್ತಿ ಅಂದರೆ ಯಾರಾದರೂ ಏನೋ ಒಂದು ದೇಶ ಸೇವೆ ಮಾಡಿರ್ತಾನೆ ಅಥವಾ ಏನೋ ಒಂದು ಒಳ್ಳೆಯ ಕಾವ್ಯವನ್ನು ಬರೆದಿರ್ತಾನೆ ರಚನೆ ಮಾಡಿರ್ತಾನೆ ಇನ್ನೊಬ್ಬ ಪಂಡಿತನನ್ನ ಆಸ್ಥಾನದಲ್ಲಿ ಗೆದ್ದಿರ್ತಾನೆ ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನ ತಂದಿರ್ತಾನೆ ಹಾಗೇನ್ ಮಾಡ್ತಾನ ರಾಜ್ಯ ಇವನಿಗೆ ಇಷ್ಟು ಗ್ರಾಮವನ್ನು ಉಂಬಳಿಯಾಗಿ ಕೊಡಿ ಗಿಫ್ಟ್ ಆಗಿ ಕೊಡಿ ಅಂತ ಹೇಳ್ತಾನೆ ಅನುಗ್ರಹ ಶಕ್ತಿ ಅವನ ಮಾತ ಶಕ್ತಿ ಇದೆ ಅವನ ಆಜ್ಞೆ ಮಾಡ್ದ ಅಂತ ಹೇಳ್ದೆ ಅಷ್ಟು ಗ್ರಾಮ ಅವನದು ಆಯಿತು ಅಂತ ಅದಕ್ಕೆ ಶಕ್ತಿ ಅದು ನಿಜವಾಗ್ಲೂ ರಾಜೇನ್ ಕೊಡಬೇಕಾಗಿದೆ ರಾಜ ಕೊಡ್ತಾನು ರಾಜ ಕೊಡುವುದಿಲ್ಲ ಆದ್ರೆ ಅವನ ಆ ಮಾತಿದೆಯಲ್ಲ ಶಕ್ತಿ ಒಂದು ಏನೋ ಒಂದು ಶಕ್ತಿ ಇದೆ ಆ ಮಾಸ ಈ ಎರಡು ಶಕ್ತಿಗಳು ಈ ಕೃಪೆ ಅಂತಕ್ಕಂಥದ್ದು ಈ ಎರಡೂ ಶಕ್ತಿಗಳ ರೂಪವನ್ನು ತಾಳ್ಕೊಂಡು ಬರುತ್ತೆ ಎರಡೂ ಶಕ್ತಿಗಳ ರೂಪವನ್ನು ತಾಳ್ಕೊಂಡು ಬರುತ್ತೆ ಅಂದ್ರೆ ಈ ಎರಡೂ ಶಕ್ತಿಗಳು ಇಲ್ಲದೆ ಇರುವಂತಹ ಸಮಯ ಯಾವತ್ತೂ ಇಲ್ಲ ಅಂದ್ರೆ ಕೃಪೆ ಎನ್ನುವುದು ಯಾವ ಕಾಲವೂ ಸದಾ ಕಾಲ ಇರುತ್ತದೆ ಅಲ್ಲಿ ಶ್ರೀ ಗುರುಮಹಾರಾಜರು ಹೇಳಿದರು ಭಗವಂತನ ಕೃಪೆ ಎನ್ನುವಂತಹ ಗಾಳಿ ಯಾವತ್ತೂ ಬೀಸುತ್ತಾ ಇರುತ್ತೆ ದೋಣಿ ನಡೆಸುವ ಏನ್ಮಾಡಬೇಕು ಹಾಯಿಯನ್ನು ಎತ್ತರಿಸೋದು ಒಂದೇ ಕೆಲಸ ಅವನು ಹುಟ್ಟು ಇರ್ತಾನೆ ಗಾಳಿ ಯಾವಾಗ ಬೀಸೋದು ಗೊತ್ತಾಗುತ್ತೆ ಯಾವ ಡೈರೆಕ್ಷನ್ ದೋಣಿ ಹೋಗಬೇಕು ಅಂತ ಆ ಡೈರೆಕ್ಷನ್ಗೆ ಅದಕ್ಕೆ ತಿರ್ಚ್ಬೇಕಾದ್ರೆ ಹಾಯಿಯನ್ನು ಅಲ್ಲಿಗೆ ಇದು ಆಗ ಅವನ ಕೆಲಸ ಏನಿಲ್ಲ ಅಲ್ಲಿ ಮಾಡೋದೇನು ಗಾಳಿ ಮಾಡಿ ಸ್ವಪ್ರಯತ್ನ ಎಲ್ಲ ಬಂತು ಎಲ್ಲಿ ತನಕ ಹುಟ್ಟು ಹಾಕಬೇಕು ಅಲ್ಲಿ ತನಕ ಬಂತು ಆ ಹಾಕೋದು ಆ ಹಾಯಿನ ಬಿತ್ತಲೇಬೇಕಲ್ಲ ಹಾಯಿ ಅಂದ್ರೆ ಗಾಳಿ ಹೇಗೆ ಅದು ಇದು ಮಾಡಿ ದೋಣಿಯನ್ನು ಮುಂದಕ್ಕೆ ಹೋಗುತ್ತೆ ಅಷ್ಟಾದರೂ ಸ್ವಪ್ರಯತ್ನ ಮಾಡಲೇಬೇಕಲ್ಲ ಪುರುಷ ಪ್ರಯತ್ನ ಅಷ್ಟಾದ್ರೂ ಮಾಡಲೇಬೇಕಲ್ಲ ಅಷ್ಟು ಮಾಡಿ ಅವನೇನ್ ಮಾಡ್ದ ಸುಮ್ಮನೆ ಕೂತ್ಕೊಂಡು ಹುಕ್ಕಾತಿ ಕ್ಷಣ ಆಗ ಮುಳುಗಿದ್ರೆ ಉಳಿದ್ಲು ಹೋದ್ರೆ ಕ್ಷಣ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಆಗ ಕೃಪೆಯಿಂದ ಏನು ಉಂಟಾಯಿತು ದೋಣಿ ಮುಂದಕ್ಕೆ ಹೋಯ್ತು ಇದೇ ಕೃತ ಇದೇ ಕೃತ ಈ ಕೃಪೆ ಅಂತಕ್ಕಂಥದ್ದು ಭಗವಂತ ಹೇಗೆ ಇಟ್ಟಿದ್ದಾನೆ ಯಾವ್ಯಾವ ರೂಪದಲ್ಲಿ ಇಟ್ಟಿದ್ದಾನೆ ಅಂದ್ರೆ ಮೊಟ್ಟ ಮೊದಲಿನಾಗಿ ಅವನೇ ಕೃಪೆ ಅವನೇ ಕೃಪೆ ಇಲ್ಲದೇ ಹೋದರೆ ನಮಗೆ ಅವನನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಜ್ಞಾನವೂ ಇದಿಲ್ಲ ಮತ್ತು ತಪ್ಪಿಯೂ ಕೂಡ ನಮಗೆ ಪ್ರಾಪಂಚಿಕ ವಿಷಯವಸ್ತುಗಳನ್ನು ಭೋಗಿಸಬೇಕು ಅನ್ನುವಂತಹ ಪ್ರವೃತ್ತಿ ಉಂಟಾಗ್ತಾ ಇದೆ ತಮಾಷೆಯಲ್ಲಿ ಇನ್ನೂ ತಮಾಷೆ ನಾವು ಏನೋ ಅಂದರೆ ಹಿಂದೆ ಓಡ್ತಾ ಇರ್ತೀವಲ್ಲ ಯಾವಾಗಲೂ ಏನೋ ಹಿಂದೆ ಓಡ್ತಾ ಇರ್ತೀವಿ ನಮ್ಗೆ ಇಷ್ಟವಾಗಿರೋ ಹಿಂದೆ ಏನೇ ಏನೇ ಆಗಿರ್ಬೋದು ಜಗತ್ತ ಯಾಕೆ ಓಡ್ತಾ ಇರ್ತೇವೆ ಯಾಕೆ ಓಡ್ತಾ ಇರ್ತೇವೆ ಅದರಲ್ಲಿ ಏನೋ ಒಂದು ಅಟ್ರಾಕ್ಷನ್ ಇದೆ ಅಂತಲ್ಲ ಅದರಲ್ಲಿ ಏನೋ ಒಂದು ಅದರಲ್ಲಿ ಅದರಲ್ಲಿ ಏನೊಂದು ಆಕರ್ಷಣೆ ನನ್ನನ್ನು ಸೆಳಿತಾ ಇದೆ ಅಂತಲ್ವಾ ಆ ಆಕರ್ಷಣೆ ಯಾರದು ಬರುವುದು ಅವನನ್ನು ಬಿಟ್ರೆ ಆ ವಸ್ತುವಿನಲ್ಲಿ ಆ ಆಕರ್ಷಣೆ ಇಲ್ಲ ಟೆಸ್ಟ್ ಮಾಡಿ ನೋಡಬಹುದು ಅವನನ್ನ ಬಿಟ್ಟರೆ ಆ ವಸ್ತುವಿನಲ್ಲಿ ಆ ಆಕರ್ಷಣೆ ಇಲ್ಲ ಇಲ್ಲ ಹೀಗಾಗಿ ಹೊದೇ ಆ ವಸ್ತುವಿನ ರೂಪವನ್ನು ತಾಳಿ ನಮಗೆ ಕೃಪೆಯಾಗಿದ್ದಾನೆ ಯಾವಾಗ ನಮ್ಗೆ ಆ ವಸ್ತುವಿನ ನೀರು ಸ್ವೂಪ ಗೊತ್ತಾಗುತ್ತೋ ಆಗ ನಾವು ಅವನನ್ನು ಹಿಡ್ಕೊಳ್ತೇವೆ ಆ ವಸ್ತುವನ್ನು ಬಿಟ್ಕೊಡ್ತೇವೆ ಅವನನ್ನೇ ಹಿಡ್ಕೊಳ್ತೇವೆ ಆ ವಸ್ತು ಬಿಟ್ಕೊಡ್ತೇವೆ ಯಾವಾಗ ಗೊತ್ತಾಗತ್ತೋ ನಾವು ಯಾವ್ದು ಪೋಸ್ಕರ ಹಾಕೊಯಿತಾ ಇದೇವೆ ಯಾವ್ದು ಪೋಸ್ಕರ ಇಷ್ಟಪಡ್ತಾ ಇದ್ದೀವಿ ಅಂತ ಅವಾಗ ಆ ವಸ್ತುವಿನ ಮೇಲೆ ನಮ್ಮ ಪ್ರೇಮ ಬಿದ್ದೋಗುತ್ತೆ ಅವನನ್ನು ಹಿಡ್ಕೊಳ್ತೇವೆ ಹಾಗೆ ಅವನು ಒಂದೊಂದು ವೇಷ ಹಾಕೊಂಡು ಬರ್ತಾನೆ ನಮ್ಮ ಇಷ್ಟ ವಸ್ತುವಿನ ವೇಷ ಹಾಕ್ಕೊಂಡು ಬಂದು ನಮಗೆ ಪಾಠ ಕಲಿಸ್ತಾನೆ ಅದು ಒಂದು ಅವನೇ ಒಂದು ಕೃಪೆ ಮತ್ತು ಅನೇಕ ನಾಮಗಳನ್ನು ಕೊಟ್ಟಿದ್ದಾನೆ ಅದೆಂತಹ ಕೃಪೆ ಯಾರ್ಯಾರಿಗೆ ಯಾವ್ಯಾವ ನಾಮ ಇಷ್ಟವೋ ನನಗೆ ರಾಮನಾಮ ಇಷ್ಟ ಇಲ್ಲಪ್ಪ ಕೃಷ್ಣ ಆಯಿತು ತಗೋ ಅದರಿಂದಲೇ ಮುಕ್ತಿ ನನ್ನ ಕೃಷ್ಣ ಬೇಡ ಅವನೇ ಅನು ನನ್ನ ರಾಮನೇ ತಗೋ ಅದರಿಂದಲೇ ಮುಕ್ತಿ ಇಲ್ಲಪ್ಪಾ ನನಗೇನು ಬೇಡ ಇಂಗೇನು ಬೇಡ ನನ್ನ ಗುರು ಹೇಳಿದ್ದಾರೆ ಕೋಣ ಮಂತ್ರ ಜಪ್ತು ಅಂತ ಆಯ್ತು ನಾನು ಹಂಗೇ ಬರ್ತೀನಿ ಕನಕದಾಸರಿಗೆ ಶಬ್ದಾ ಕೇಂದ್ರ ಎಲ್ಲೆಲ್ಲಿರ್ತದೋ ಆ ಗುರುವಿನ ಒಂದು ಶಕ್ತಿಯಿಂದ ಅವನು ಅಲ್ಲಲ್ಲೇ ಪ್ರಕಟ ಬರ್ತಾನೆ ಅದೊಂದು ಕೃಪೆ ಅದೊಂದು ಕೃತಿ ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಕೃಪೆ ಇದೆ ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಕೃತಿ ಇದೆ ಕೃಪೆ ಇಲ್ಲದ ಜಾಗ ಯಾವುದು ಅದನ್ನು ಪ್ರೂವ್ ಮಾಡಿ ಆಮೇಲೆ ಕೃಪೆ ಇರುವಂತಹ ಜಾಗ ಪ್ರೂವ್ ಮಾಡೋದು ಅದು ಬೇಕಾಗಿಲ್ಲ ಪ್ರೂವ್ ಮಾಡುವ ಹಾಗೆ ಆದರೆ ನಾನು ಯಾಕೆ ಕಾಣಿಸೋದಿಲ್ಲ ಅಂದ್ರೆ ಈ ಹಿಂದಿನ ಎರಡು ಸಾಧನೆ ನಾವು ಮಾಡಿಲ್ಲ ಅಂತ ನೋಡಿ ಇದು ಬಂತು ಸ್ವಾಗತ ತತ್ತು ವಿಷಯತ್ಯಾಗ ಸಂಗತ್ಯಾಗ ಇದೆರಡು ಮಾಡಿದ್ರೆ ಇದೊಂದು ಆಮೇಲೆ ಲೋಕೇಲಿ ಭಗವದ್ಗುಣ ಶ್ರವಣ ಕೀರ್ತನ ಅವ್ಯಾವಂತ ಭಯನ ಇದೆರಡು ಚೆನ್ನಾಗಿ ಮಾಡಿದ್ರೆ ಆಗ ಇದು ಗೊತ್ತಾಗ ಗೊತ್ತಾಗ್ಲೇ ಬೇಕು ಇದು ಪ್ರಿನ್ಸಿಪಲ್ ಗೊತ್ತಾಗ್ಲಿಲ್ಲ ಅಂದ್ರೆ ಇದು ಮ್ಯಾಥಮೆಟಿಕ್ಸ್ ನೀವು ಎರಡು ಪ್ಲಸ್ ಎರಡು ಉತ್ತರ ಬರ್ಬೇಕು ನಾಲ್ಕು ಬರಲಿಲ್ಲ ಅಂದ್ರೆ ಒಂದೋ ನೀವು ಎರಡು ಪ್ಲಸ್ ಎರಡು ಹಾಕ್ಲಿಲ್ಲ ಎರಡು ಪ್ಲಸ್ ಒಂದೇ ಅಂತ ಅರ್ಥ ಅಂದ್ರೆ ಹಿಂದಿನ ಎರಡು ಸಾಧನೆಗಳನ್ನು ಏನೋ ವ್ಯತ್ಯಾಸ ಮಾಡಿದ್ರ ಅಂತ ಅರ್ಥ ಸರಿಯಾಗಿ ಮಾಡಿಲ್ಲ ಅಂತ ಈ ಎರಡು ಸಾಧನೆಗಳನ್ನ ಚೆನ್ನಾಗಿ ನೀವು ಮಾಡಿದ್ದೇ ಆದ್ರೆ ನೂರಕ್ಕೆ ಮಾಡಿದ್ರೆ ನಿಮಗೆ ಈ ಕೃಪೆಯ ಪ್ರತಿಯೊಂದು ಇದು ಅರ್ಥ ಆಗುತ್ತೆ ಕೃಪೆ ಅಂದ್ರೆ ಏನು ಅದು ನಿಮ್ಗೆ ಎದುರುಗಡೆನೆ ಸಿಕ್ಕ ತಕ್ಷಣ ಸಿಕ್ಕ ಅದು ಇದು ಹೇಳ್ತಾ ಯಾವನೋ ಒಬ್ಬ ಒಂದು ಊರಿನಲ್ಲಿ ಆ ಹಳ್ಳಿಯಲ್ಲಿ ಅವನೊಂದು ಸುಳಿವು ಸಿಕ್ ಮೊಟ್ಟ ಮೊದಲನೇದ ಬೇರೆ ಯಾರಿಗೂ ಮೊದಲನೇ ಸುಳಿವು ಸಿಕ್ಕಿರ್ಲಿಲ್ಲ ಈ ಹಳ್ಳಿಗೆ ಇನ್ನು ಕೆಲವೇ ಗಂಟೆಗಳಲ್ಲಿ ನದಿ ನೀರು ನುಗ್ಗಿ ಇಡೀ ಹಳ್ಳಿಯನ್ನು ಅದು ಆವೃತ್ತವನ್ನು ಜಲಾವೃತವನ್ನವಾಗಿ ಮುಳುಗಿಸಿಬಿಡ್ ಈ ಸುದ್ದಿ ಸಿಕ್ಕೊಂಡ ಅವನು ಸುಮ್ಮನೆ ಇದ್ದ ಆಯ್ತು ಏನು ಮಾಡೋಣ ಓಡೋಣ ಏನಾದರೂ ಆಗುತ್ತಾಗಿ ನಿಜವಾಗ್ಲೂ ಆಗಿಲ್ಲ ಆ ಹಳ್ಳಿ ಒಂದೊಂದಾಗಿ ಒಂದೊಂದಾಗಿ ಒಂದೊಂದಾಗಿ ಕೊಚ್ಕೊಂಡು ಬರ್ತಾ ಇದೆ ಯಾಕೆ ಇವನ ಮನೆಯ ಇದು ಮೊದಲು ಡೋರ್ ಸ್ಟೆಪ್ಪಕ್ಕೆ ಬಂತು ಸರಿ ಅಂಥೇಳಿ ಅವನೇನು ಮಾಡ್ದ ಮನೆಯ ಇದರ ಮೇಲೆ ಸ್ವಲ್ಪ ಮಾಡಿ ಮನೆ ಇತ್ತು ಸರಿ ಅಂತ ಹೇಳಿ ಕೆಳಗಡೆ ಮನೆಯನ್ನು ಬಿಟ್ಟು ಏನು ನಿಲ್ಬೋದೇ ಏನೋ ಅಂತೇಳಿ ಮೇಲ್ಗಡೆ ಬರಲ್ಲ ಮನೆ ಮಾಡಿ ಮೇಲ್ಗಡೆ ಬರಲ್ಲ ಸರಿ ಮನೆ ಮಾಡಿ ಒಂದೇ ಮಾಡಿ ಬಂದು ನಿಂತ್ಕೊಂಡು ಹಿಂಗ್ ನೋಡ್ತಾ ಇದ್ದಾನೆ ಎಲ್ಲಾ ಇಡೀ ಹಳ್ಳಿ ಹಳ್ಳಿ ನೀರು ಇರು ಬಂದ್ಬಿಟ್ಟು ಅದ್ಕೊಂಡು ಹೋಗ್ತಾ ಇದೆ ಜನರೆಲ್ಲ ನಡ್ಕೊಂಡು ಹೋಗೋದು ದೋಣಿದೇ ಹೋಗ್ತಾ ಇದಾರೆ ಕಡೆ ಸರಿ ದೋಣಿ ಬಂತು ಅದೊಂದು ಜನ ಇದ್ದಾರೆ ಅದು ಹೇಳ್ತಾ ಇದಾರೆ ನಿಂತ್ಕೊಂಡಿದ್ದಾನೆ ಅಲ್ಲಿ ದೋಣಿಯವನು ಓಡಿಸ್ತಾ ಇದ್ದ ಬನ್ನಿ ಸ್ವಾಮಿ ಒಂದೇ ಜಾಗ ಇದೆ ಬನ್ನಿ ಇನ್ ಮುಂದೆ ದೋಣಿ ಬರೋದಿಲ್ಲ ಬನ್ನಿ ಬನ್ನಿ ಹೋಗೋಣ ಈ ಊರ್ ಬಿಟ್ಟು ಬೇರೆ ಕಡೆ ಹೊರಟೋಗೋಣ ಎಲ್ಲಿ ಇದಿದ್ಯೋ ನೆಲ ಇದೆಯೋ ಅಲ್ಲಿ ಹೋಗಬಾರಣ ಬನ್ನಿ ಅಂತ ಕರ್ದ ಅಯ್ಯೋ ಇಲ್ಲಪ್ಪ ನೋಡೋಣ ಮುಂದೆ ಬರ್ಬೋದು ಯಾವುದಾದ್ರು ಸರಿ ಆಯಿತು ಈಗಾಗಲೇ ಅವನು ಭಗವಂತನ ಭಕ್ತ ಕೂಡ ಅವನೇನು ತಿಳ್ಕೊಳಿತ ಹೇಗಾದರೂ ನಮಗೆ ಭಗವಂತ ಹೇಗಾದರೂ ಮಾಡಿ ಆಯ ಮಾಡ್ತಾನೆ ಅಂತ ಸರಿ ಆಯಿತು ನೀನು ಮುಂದೆ ಹೋಯ್ತದ್ದು ಇನ್ನು ನದಿ ನೀರು ಏರ್ತಾ ಇದೆ ಸರಿ ಏನಪ್ಪ ಇದು ಅಂತ ಹೇಳಿ ಯೋಚನೆ ಹಾಕೋತವ್ ಮನೆ ಟಾರ್ಸಿ ಮೇಲ್ಗಡೆ ಹೋಗ್ತು ಟಾರ್ಸಿ ಮೇಲೆ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಕೈಗಟ್ಕೊಂಡು ಏನ್ ಮಾಡೋದಪ್ಪ ಏನ್ ಮಾಡುದಪ್ಪ ಏನ್ ಮಾಡೋದಪ್ಪ ಏನು ಎಲ್ಲ ದೋಣಿಯೆಲ್ಲ ಹೋಗೋದಿಲ್ಲ ಹೋಗ್ತು ಇನ್ನೇನೊಂದು ಇದು ಬಂತು ಅಷ್ಟೊತ್ತಿಗೆ ಒಂದು ಶಬ್ದ ಕೇಳುತ್ತೆ ಏನೋ ಒಂದು ಶಬ್ದ ಏನಪ್ಪಾ ಅಂತ ಹೆಲಿಕಾಪ್ಟರ್ ಬಂತು ಅಲ್ಲಿಂದ ಹಗ್ಗ ಬಿಟ್ಟಿದ್ದಾರೆ ಅವರು ಸರ್ವೆ ಮಾಡ್ತಾ ಇದ್ದಾರೆ ಇನ್ಯಾರಾದ್ರೂ ಜೀವಂತವಾಗಿದ್ದಾರೋ ಅಥವಾ ಸತ್ತೋಗಿದ್ದಾರಾ ಇವ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ರೆ ಇವನು ಕಾಣಿಸ್ಕೊಂಡಾಗ ಹೀಗೆ ಹೀಗೆ ಅಂತ ಸರಿ ಅಲ್ಲಿಂದ ಅವರು ಸಣ್ಣ ಮಾಡ್ತಾ ಇದ್ರೆ ಹಗ್ಗ ಹೇಗಾದ್ರೂ ಇಟ್ಕೊಂಡು ಹತ್ತಪ್ಪ ಆಮೇಲೆ ನಾವು ಕರ್ಕೊಂಡು ಹೋಗಿ ಅಲ್ಲಿ ನೆಲ ಪ್ರದೇಶ ಇದ್ದು ಅಲ್ಲಿ ಬಿಟ್ಬಿಡ್ತೇವೆ ಅಂತ ಇವನು ಹೇಳ್ತಾ ಇದ್ದಾನೆ ಇಲ್ಲಪ್ಪ ಭಗವಂತ ನೋಡ್ಬೋತಾನೆ ನೀವೇನು ಬರಬೇಕಾಗಿಲ್ಲ ಅವರು ಹೇಳುದು ನೀನ ತಲೆಗಿದೆ ಕೆಟ್ಟೋಗಿರಬೇಕು ಏನೋ ಪಾಪ ಅಂತ ಹೇಳಿ ಅವರು ಎಷ್ಟು ಹೇಳೋದ್ರೋ ಹೇಳಿದ್ರು ಆಮೇಲೆ ಪಟ್ಟೋದು ನೀೇನು ಮಾಡೋದು ಇನ್ನೇನು ಚಾವಣಿ ಮೇಲೂ ಬಂತು ನೀರು ಸುನಾಮಿ ನೀರು ಚಾವಣಿ ಮೇಲೂ ಬಂತು ಆಗ ನೀವು ದಿಗ್ದಾಯ್ತು ಜೋರಾಗಿ ಕೂಕೊಂಡ ಭಗವಂತನ ಮೇಲೆ ಏನಯ್ಯ ನಿನ್ಗೇನು ಕರುಣೆ ಇದೆಯಾ ಏನಿದೆ ನಿಮಗೆ ನೀನು ನನ್ನ ಸಹಾಯಕ್ಕೆ ಬರ್ತೀಯ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ ನೀನ್ ನನ್ನ ನೀರನ್ನು ಮುಳುಗಿಸಿ ಮುಳುಗ್ತಿಯಲ್ಲ ಈಗ ಅಂತ ಆಗ ಎಲ್ಲಿಂದ ಒಂದು ಶಬ್ದ ಬಂತು ಮಗು ಮೊಟ್ಟ ಮೊದಲನೇ ಬಾರಿಗೆ ನಾನೊಂದು ನಿನ್ನ ಕಿವಿ ಒಂದು ಸುದ್ದಿಯನ್ನ ಮುಟ್ಟಿದ್ದೆ ಈ ಇಡೀ ಹಳ್ಳಿ ನದಿ ನೀರಿಂದ ಆಗಾಗುತ್ತೆ ಅಂತ ಹೇಳಿ ನೀನು ಅದನ್ನು ಕೇಳಲಿಲ್ಲ ಎರಡನೇದಾಗಿ ಹೋಗಲಿ ಪಾಪ ಇವನೇನೋ ಮೂಡ ಅಂಥೇಳಿ ಒಂದು ದೋಣಿ ಕಳಿಸ್ತೇನೆ ಆ ದೋಣಿ ಬೇರೆ ಡೈರೆಕ್ಷನ್ಗೆ ಹೋಗೋದಿತ್ತು ಅದನ್ನು ನಿನ್ನ ಮನೆ ಮುಂದೆ ಹೋಗುವಂತೆ ಮಾಡಿ ಅದನ್ನು ನಾನು ಕಳೆದ ನೀನು ಅದನ್ನು ತಿರಸ್ಕಾರ ಮಾಡಿದೆ ಸರಿ ಇನ್ನೇನು ಮಾಡೋದು ನಿನ್ನ ಬುದ್ಧಿ ಅಷ್ಟೇ ಅಂಥೇಳಿ ನೀನು ಯಾವಾಗ ಛಾವಣಿ ಮೇಲೆ ನಿನ್ನ ಇನ್ನೊಂದ್ಸಲಿ ಅನುಗ್ರಹ ಮಾಡಲಿಕ್ಕೋಸ್ಕರ ಹೆಲಿಕಾಪ್ಟರ್ ಕೂಡ ನಾನು ಕಳಿಸಿದೆ ನಿನಗೋಸ್ಕರ ಅಂಥೇಳಿ ಬರೋದಿಲ್ಲ ಆದರೂ ಕೂಡ ಅದು ಬಂತು ನೀನು ಅದನ್ನು ಕೂಡ ತಿರಸ್ಕಾರ ಮಾಡಿದೆ ಇಷ್ಟೊಂದೆಲ್ಲ ತಿರಸ್ಕಾರ ಮಾಡಿದ್ಮೇಲೆ ಈಗ ಯಾಕಪ್ಪ ನಾನು ಬೈದ್ಯಾ ಅಂತ ಹೇಳಿ ಸುಮ್ಮನೆ ನೋಡಿ ಕೃಪೆ ಆ ಕೃಪೆಯನ್ನು ಅರ್ಥ ಮಾಡ್ಕೊಡಬೇಕಾದ್ರೂ ಕೂಡ ಮಾನಸಿಕ ಪ್ರಾಥಮಿಕ ಶುದ್ಧತೆ ಪ್ರಾಥಮಿಕ ಶುದ್ಧತೆ ಇನಿಷಿಯಲ್ ಪ್ಯೂರಿಟಿ ಅಂತ ಹೇಳ್ಬೋದು ಆ ಪ್ಯೂರಿಟಿ ಎಲ್ಲದೆ ಹೋದರೆ ಕೃಪೆ ಹೀಗೆ ಇದೇ ವೇಷದಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹೇಳಿಕಾರ ಈಗ ಒಬ್ಬ ಮಹಾ ಸಂತ ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲಿ ಮತ್ತು ಮಹಾಕವಿ ಕೂಡ ಬಿಲ್ವಮಂಗಲ ಬಿಲ್ವಮಂಗಲ ಕತೆ ನಿಮಗೆಲ್ಲ ಗೊತ್ತು ಏನೋ ಒಂದು ದುಷ್ಟ ಸಹವಾಸಕ್ಕೆ ಬಿದ್ದು ಅವನು ಒಂದು ವೇಷಕ್ಕೆ ಕಟ್ಟಿಬಿದ್ದು ಅವಳು ಮನೆಗೆ ಹೋಗ್ಬೇಕು ಅಂತ ಆ ದಿವಸ ಅವನಿಗೆ ಅವನ ಮನೆಯ ತಂದೆಯ ಶ್ರಾದ್ದ ಅಂತಹ ಪವಿತ್ರ ಕಾರ್ಯ ಆದ್ರೆ ಅವನ ತಲೆಯಲ್ಲೆಲ್ಲ ಅವಳದೇ ಚಿಂತೆ ಏನ್ ಮಾಡೋದು ಇವ್ರು ಹೇಗಾದ್ರು ಮಾಡಿ ಮೀಟ್ ಮಾಡಬೇಕು ಅಂತ ಏನು ಘನಘೋರವಾದಂತಹ ಮೇಘ ನದಿ ಉಕ್ಕಿ ಹರಿತಾ ಇದೆ ಇವನೇನ್ ಮಾಡೋದು ಆ ಏನೇನು ಶ್ರಾದ್ದದ ವಸ್ತುಗಳಿತ್ತೋ ಅದನ್ನ ಕಟ್ಕೊಂಡು ತನ್ನ ಒಂದು ಇದರಲ್ಲಿ ಚದರದಲ್ಲಿ ಕಟ್ಕೊಂಡು ಕಷ್ಟಪಟ್ಟು ಆ ಮಳೆಯಲ್ಲಿ ಯಾವುದೋ ಒಂದು ಇದನ್ನ ಯಾವುದೋ ಕೊಳೆದ ಶವವನ್ನೇ ನನಗೇನೋ ದಿಮ್ಮಿ ಸಿಕ್ತು ಅಂತ ಹೇಳಿ ಅದರ ಮೇಲೆ ಹೋಗಿ ಆ ನದಿಯನ್ನ ದಾಟಿ ಆಚೆಗೆ ಹೋಗಿ ಕೊನೆ ಅವಳ ಮನೆ ಆ ಎರಡನೇ ಮಹಡಿಯಲ್ಲಿ ಇದ್ದರಿಂದ ಅದ ಈ ಕಡೆ ಇಲ್ಲಿ ಕಾವಲುಗಾರರಿದ್ದಾರೆ ಅವರು ಕಣ್ಠಿ ಹತ್ತಬೇಕು ಅಂತ ಹೇಳಿ ಹಗ್ಗ ಅಂತ ಕೇಳ್ಕೊಂಡು ಅವಳ ಮನೆಯ ಕಿಟಕಿಯಿಂದ ನೇತಾಡ್ತಾ ಇದ್ದಂತ ಹಾವನ್ನ ಘೋರವಾದಂತಹ ಹಾವನ್ನ ಹಿಡ್ಕೊಂಡು ಮೇಲುಗಡೆ ಹತ್ತದ ಮೇಲುಗಡೆ ಹತ್ತದ ಮೇಲೆ ಯಾವಾಗ ಅವಳನ್ನು ಬರಿ ಬರಿ ಹಾಡ್ತಾನೋ ಆಗ ಅವಳು ಹೇಳ್ತಾಳೆ ಎಂಥ ಮಾತ ಅದಕ್ಕೆ ಅವನು ತನ್ನ ಮೊನ್ನೆ ಆ ಕಾವ್ಯದ ಇದರಲ್ಲಿ ಕೃಷ್ಣ ಲೀಲಾಮೃತ ಅದರಲ್ಲಿ ಎಷ್ಟು ಸು ಸುಂದರವಾಗಿದೆ ಅದರಲ್ಲಿ ಅದರಲ್ಲಿ ಆಕೆಗೆ ಮೊಟ್ಟ ತನ್ನ ಗುರು ಅಂತ ಹೇಳಿ ಶ್ರೀಕಾರ ಮಾಡ್ತಾನೆ ಆಕೆಯನ್ನು ಅವಳೆಂಥ ಮಾತನ್ನು ಹೇಳ ನೀವು ಇಷ್ಟೊಂದಲ್ಲ ಕಷ್ಟಪಟ್ಟು ಹಾ ಅವಳು ನೋಡಿದ ತಕ್ಷಣ ಗೊತ್ತಾಯ್ತದೆ ಯಾಕಂದ್ರೆ ಅವ್ನು ಮೈಯೆಲ್ಲ ಒಂಥರ ಕೊಳಕ್ ವಾಸನೆ ಏನೋ ಹೆಣದ ವಾಸನೆ ತಕ್ಷಣ ಗೊತ್ತಾಯ್ತಾಳು ಏನ್ ನಡೆದಿದೆ ಅಂತೇಳಿ ಆಮೇಲೆ ಎಲ್ಲಿ ಹಗ್ಗ ಅಂತ ಕೇಳಿದ್ರೆ ಅವಳು ನೋಡ್ತಾಳೆ ಹಾವು ನೇಂದಾಡ್ತಾ ಇದ್ತಾಳೆ ನೀವು ಯಾವ ಈ ಶುದ್ಧ ಕ್ಷುಲ್ಲಕ ದೇಹವನ್ನು ನೋಡಿಕೊಂಡು ಇಷ್ಟೊಂದೆಲ್ಲ ಕಷ್ಟ ಇಂತಹ ಒಂದು ಘನಘೋರವಾದಂತಹ ವಾತಾವರಣದಲ್ಲಿ ಇಷ್ಟು ಬಂದ್ರಲ್ಲ ಈ ಕಷ್ಟದ ಹತ್ತನೇ ಒಂದು ಭಾಗವನ್ನ ಆದರೂ ಕೂಡ ನಿಮ್ಮ ಸಾಧನೆಯಲ್ಲಿ ತೊಡಗಿಸಿ ಆ ಕೃಷ್ಣನಲ್ಲಿ ನಿಮ್ಮ ಮನಸ್ಸನ್ನ ಇಟ್ಟಿದ್ರೆ ನನ್ನಲ್ಲಿ ಇಟ್ಟಂತಹ ನೂರು ಶ್ರತಿಶತ ಮೂರನೇ ಮನಸ್ಸಿನ ಒಂದು ಭಾಗ ಕೂಡ ನಿಮ್ಮ ಕೃಷ್ಣದಲ್ಲಿ ಇಟ್ಟಿದ್ರೆ ಇಷ್ಟ ಆ ಕೃಷ್ಣ ಸಾಕ್ಷಾತ್ಕಾರ ಆಗಬೇಕಾಗತ್ತೆ ಅಂತ ಸಿಡಿಲು ಬಂದಂತೆ ಅವನಿಗೆ ಅವನ ಮನ್ಸಿ ಅಂತ ಎಲ್ಲರಿಗೂ ತಾಕೋದಿಲ್ಲ ಅವನು ಯಾಕೆ ಸಾಕು ಪ್ರಶ್ನೆ ಇದು ಉತ್ತರ ಅಲ್ಲೇ ಇದೆ ಸಿದ್ಧನಾಗಿದ್ದ ಅವನು ಸಿದ್ಧನಾಗಿದ್ದ ಈ ಬೆಂಗಾಲಿಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಗುರುಮಹಾರಾಜರು ಈ ಕಥೆಯನ್ನು ಹೇಳ್ತಾ ಅದರಲ್ಲಿ ಆ ಮಾತಿನ ಒಂದು ಲಾಲಿತ್ಯೆ ಇದೆ ಬೆಂಗಾಲಿಯಲ್ಲಿ ಎರಡು ಎರಡು ಅರ್ಥ ಇದೆ ಸಿದ್ಧೋ ಅಂತ ಹೇಳ್ತಾರ್ದೋ ಸಿದ್ಧೋ ಅಂದ್ರೆ ತಯಾರಾದದ್ದು ಅಂತ ಸಾಮಾನ್ಯವಾಗಿ ಈ ತರಕಾರಿಯನ್ನು ಬೆಳೆಸಿದಾಗ ನಂತರ ನಾವು ಮುಟ್ಟಿ ನೋಡಿದು ಹೇಳ್ತೇವೆ ಎಷ್ಟೋ ಆಚೆ ಇದೀಗ ತಯಾರಾಗಿದೆ ಬೆಂದಿದೆ ಅಂತ ಹಾಗೆಯೇ ಹಾಲು ಸಿದ್ದು ಅಂದರೆ ಬೇಯಿಸಿದಂತಹ ಹಾಲು ಪೇಪೆ ಸಿದ್ದು ಅಂದರೆ ಬೇಯಿಸಿದಂತಹ ಪಪ್ಪಾಯಿ ಹಾಗೆಯೇ ಬೆಂದಂತಹ ತರಕಾರಿ ಅಂದರೆ ತಯಾರಾಗಿದೆ ಅಂತ ಅವರು ಹಾಗೆ ಮಾತಾಡ್ತಾ ಯಾವಾಗ ತಯಾರಾಗುತ್ತೋದು ಆಗ ಕೃಪೆ ಅರ್ಥವಾಗುತ್ತೆ ಬರೋಲ್ಲ ಕೃಪೆ ಇತ್ತು ಅವಾಗಲೇ ಕೃಪೆ ಆವಾಗಲೇ ಇತ್ತು ಆದರೆ ಕೃಪೆ ಅರ್ಥವಾಗುತ್ತೆ ಆ ಕೃಪೆ ಯಾವಾಗ ಅರ್ಥವಾಗುತ್ತೋ ಇವನು ದಿಕ್ ಬದಲಾಗುತ್ತೆ ಸಂಪೂರ್ಣ ಬದಲಾಗುತ್ತೆ ದಿಕ್ ಹಾಗೆ ಯಾರು ಅರ್ಥಪಡಿಸ್ತಾರೋ ಅಂತಹ ಒಂದು ನಿಮಿತ್ತ ಕಾರಣ ಇರಬೇಕಲ್ಲ ಆ ಕೃಪೆ ಉಂಟು ಮಾಡಲಿಕ್ಕೆ ಯಾರದು ಅಂದರೆ ಸತ್ಸಂಗ ಸತ್ಸಂಗ ಈ ಸತ್ಸಂಗ ಅದು ಸಂಘ ಈ ಸತ್ಸಂಗ ಯಾರ ಮೂಲಕ ಆಗುತ್ತೋ ಅವ್ರ ಮಹಾತ್ಮ ಅಲ್ಪಾತ್ಮರಿಂದ ಸತ್ಸಂಗ ಉಂಟಾಗುವುದಿಲ್ಲ ಯಾಕೆಂದೇಳಿದ್ರೆ ಸಂಘ ಬೇರೆ ಬೇರೆ ಟೈಪ್ ಅಲ್ಲಿ ಇದೆ ಈ ಜಗತ್ನಲ್ಲಿ ನೋಡಿ ನೀನು ಈ ಆಧ್ಯಾತ್ಮೀಯ ಸಂಘಕ್ಕಿಂತ ಕ್ಲಬ್ಗಳೇ ಜಾಸ್ತಿ ಸಿ ಹೌದ ಕ್ಲಬ್ ಒಂದು ಸಂಘ ಅಲ್ವೇ ಅದು ಸಂಘನೆ ಎಲ್ಲಿ ಒಂದೇ ರೀತಿಯ ಮನೋಭಾವದ ಜನರು ಒಟ್ಟಿಗೆ ಸೇರುತ್ತಾರೋ ಅದು ಸಂಘ ಇದು ಡೆಫಿನಿಷನ್ ಹೌದಲ್ವ ಒಂದೇ ಮನೋಭಾವ ಅಂದರೆ ಪ್ರಾಪಂಚಿಕ ಒಂದೇ ಮನೋಭಾವವು ಆಗ್ಬೋದು ಐಸ್ ಕ್ರೀಮ್ ತಿನ್ನೋರು ಈ ಐಸ್ ಕ್ರೀಮ್ ಅಂದರೆ ನಮ್ಗೆ ಇಷ್ಟ ಅಂತೇಳಿ ಒಂದು ಕ್ಲಬ್ ಮಾಡ್ಕೋತಾರೆ ಅದಕ್ಕೆ ಫೇಸ್ಬುಕ್ ಅಲ್ಲ ಇದೆ ಅದು ಯಾರಿಗೆ ಕಂಪ್ಯೂಟರ್ ಗೊತ್ತಿದ್ದರೆ ಗೊತ್ತಾಗುತ್ತೆ ಅದಕ್ಕೆ ಅದರಲ್ಲಿ ನಮ್ಮ ನಮ್ಮ ಏನು ಇಷ್ಟ ಎಲ್ಲರಿಗೂ ಒಂದೇ ಥರ ಒಂದು ಇಷ್ಟ ಅಂತೇಳಿದ್ರೆ ಅವರಲ್ಲೂ ಸೇರಿ ಒಂದು ತಂಗ ಮಾಡ್ಕೊತಾರೆ ಹಾಗೆ ಎಲ್ಲ ಆ ಟೀಚರ್ನ ಬರೆಯೋರು ಅಂತ ಒಬ್ರು ಹೇಳಿದರು ಅವ್ರದೇ ಒಂದು ಸಂಘ ಗುರುಗಳ ನಿಂದಕರ ಒಂದು ಸಂಘ ಗುರು ಗುರುಗಳು ಹೌದು ನಾನು ತಮಾಷೆ ಮಾತಾಡ್ತಾ ಇಲ್ಲ ಅಂದ್ರೆ ಎಂತೆಂಥ ಸಿಲ್ಲಿ ಎಂತೆ ಕ್ಷುಲ್ಲಕವಾದಂತಹ ವಿಷಯಗಳಿಗೆ ಈ ಜಗತ್ತಲ್ಲಿ ಸಂಘವನ್ನು ಮಾಡ್ತಾರೆ ಅಂತ ನಮ್ಮ ದೇಶದ ಇಷ್ಟು ಹುಚ್ಚು ಇನ್ನೂ ಹೋಗಿಲ್ಲ ಏನೋ ಬಹುಶಃ ನಗರ ಪ್ರದೇಶಗಳನ್ನ ಹೊರತುಪಡಿಸಿ ಬೇರೆಲ್ಲೂ ಹೋಗಿಲ್ಲ ಅಂತ ಅನ್ಸುತ್ತೆ ಆದ್ರೆ ಅಮೇರಿಕಾದಂತಹ ಮತ್ತು ಇನ್ನಿತರ ಎಲ್ಲಿ ಫ್ರೀ ರಾಜ್ಯ ಇದೆಯೋ ಫ್ರೀ ಸ್ಟೇಟ್ ಅಂತ ಇದೆಯೋ ಎಲ್ಲದಕ್ಕೂ ಫ್ರೀ ಅಲ್ಲಿ ನಿಮ್ಗೆ ಇಂಥದ್ದು ಬೇಕಾದಷ್ಟು ನಮೂನೆಗಳು ಸಿಗುತ್ತೆ ಒಂದೊಂದಕ್ಕೂ ಒಂದೊಂದು ಕ್ಲಬ್ಗಳು ಒಂದೊಂದಕ್ಕೂ ನಿಮ್ಗೆ ಆಶ್ಚರ್ಯವಾಗುತ್ತೆ ಅಂತ ಇದಕ್ಕೂ ಎಲ್ಲ ಸಂಘ ಮಾಡಕ್ಕೆ ಸಾಧ್ಯವಾಗ ಇದು ಇದರಲ್ಲಿ ಏನಿದೆ ಅಂತ ಹಂಚ್ಕೊಡೋ ಏನಿದೆ ಅಂತ ಅವ್ರು ಅದೇನೆ ವರ್ಷಕ್ಕೊಂದು ಬಾರಿಯೋ ಎರಡು ಬಾರಿಯೋ ಸೇರ್ತಾರೆ ಒಂದು ಪಾರ್ಟಿ ಒಂದು ಪಾರ್ಟಿ ಮಾಡ್ತಾರೆ ಗಮ್ಮತ್ತಾಗಿರ್ತಾರೆ ಪರಮಾತ್ಮನ ಒಳಗಾಕೋತಾನೆ ಇದಕ್ಕೆಲ್ಲ ಸಂಘ ಇದೆ ಈ ಸಂಘದಿಂದ ಇದಾಗುವುದಿಲ್ಲ ಏನಾಗುವುದಿಲ್ಲ ಆಧ್ಯಾತ್ಮಿಕ ಅಭಿವೃದ್ಧಿ ಆಗುವುದಿಲ್ಲ ಭಕ್ತಿ ಬೆಳೆಯುವುದಿಲ್ಲ ಅದಕ್ಕೋಸ್ಕರ ಸತ್ ಅನ್ನುವಂತಹ ಶಬ್ದವನ್ನು ಬಳಸಬೇಕಾಗಿತ್ತು ಇಲ್ಲದೆ ಹೋದ್ರೆ ಸಂಘ ಅಂದ್ರೆ ಸಾಕು ಅದೊಂದುಲೇ ಲೆಕ್ಕ ಆದ್ರೆ ಸತ್ ಅಂತ ಹೇಳಿದ್ರೆ ಅದನ್ನೇ ಭಗವಂತ ಸತ್ ಅನ್ನುವಂತಹ ಶಬ್ದವನ್ನು ಭಗವದ್ಗೀತೆಯಲ್ಲಿ ವರ್ಣಿಸ್ತಾನೆ ಸತ್ ಅಂದ್ರೆ ಎಂದು ಸದ್ಭಾವೇ ಸಾಧುಭಾವೇಶ ಸದಿತ್ಯುಚ್ಛತೆ ಸದ್ಭಾವೆ ಒಳ್ಳೆಯದ್ರ ಏನ ಏನೇನು ಒಳ್ಳೆಯದನ್ನ ನಾವು ಹೇಳಬೇಕೋ ಅದೆಲ್ಲವನ್ನು ಹೇಳುವಾಗ ಸತ್ ಅನ್ನುವಂತ ಶಬ್ದವನ್ನು ಬೆಳಸ್ತೇವೆ ಸಾಧುಭಾವೆ ಸಾಧು ಅಥವಾ ಎಲ್ಲೆಲ್ಲಿ ಸಾಧು ಗುಣ ಇದೆಯೋ ಅಲ್ಲೆಲ್ಲ ನಾವು ಈ ಶಬ್ದವನ್ನೇ ನಾವು ಬೆಳೆಸ್ತೇವೆ ಸತ್ ಅನ್ನುವಂಥ ಓಂ ಸಪ್ತ ನಿರ್ದೇಶೋ ಅಂತ ಬ್ರಹ್ಮಿಗೆ ಓಂ ಸತ್ ಸತ್ ಅನ್ನುವಂಥ ಹೆಸರು ಇದೆ ಅದರಲ್ಲಿ ಸತ್ ಅನ್ನುವಂಥ ಹೆಸರು ಇದೆ ಹೀಗಾಗಿ ಬ್ರಹ್ಮನ ಹೆಸರೇ ಸತ್ತಾದ್ರಿಂದ ಈ ಮಹಾತ್ಮರಲ್ಲಿ ಅಸತ್ ಇದ್ದಾನೆ ಆ ಭಗವಂತ ಇದ್ದಾನೆ ಅಸತ್ ಅನ್ನುವನು ಈ ಮಹಾತ್ಮರ ಒಂದು ವೇಷದಿಂದ ಬಂದು ನಿಮ್ಮನ್ನ ಅವನ ಎಡೆಗೆ ಕರ್ಕೊಂಡು ಹೋಗ್ತಾನೆ ಅವನ ದೋಣಿ ಇದ್ದಾನೆ ಅವನ ಹೆಲಿಕಾಪ್ಟರ್ ಇದ್ದಾಗ ಮತ್ತು ಆ ಅವನ ಸುದ್ದಿ ಇದ್ದ ವೇದಗಳು ಹೇಳ್ತವೆ ತತ್ವಮಸಿ ಒಂಬತ್ತು ಬಾರಿ ಹೇಳಿದೆ ಪಾಪ ಶ್ರುತಿ ಹೇಳಿ ಹೇಳಿ ಅಂದರೆ ಬಾಯಿ ನೋವು ಆಗುವುದಿಲ್ಲ ನಮಗೂ ಒಂದು ಬಾರಿ ಆದರೂ ಅಹಂ ಬ್ರಹ್ಮ ಎಂದು ಬರುವುದಿಲ್ಲ ತತ್ವಮಸಿ ಅಂತ ಹೇಳಿದ ಮೇಲೂ ಕೂಡ ಶಂಕರಾಚಾರ್ಯರು ಬರೀತಾರೆ ಬಹಳ ಸುಂದರವಾಗಿ ಬರೀತಾರೆ ಒಂದು ಕಡೆಯಂತೂ ಒಂದು ದೀರ್ಘವಾಗಿ ಹೇಳಿಕೊಂಡು ಅಜ್ಜಯ್ಯೋ ಅಕಟ ಅಕಟ ಇಷ್ಟೊಂದಲ್ಲ ನೀವು ಹೇಳಿದ್ರು ಕೇಳಲಿಲ್ಲ ಅಂತ ಹೇಳಿದ್ರೆ ಏನು ಹಾಗಿದ್ರೆ ಶ್ರುತಿ ಇಷ್ಟೊಂದು ಬಾರಿ ಯಾರು ಕೇಳುತ್ತೆ ಅಂದ್ರೆ ಶಂಕರಾಚಾರ್ಯ ಬರ್ತಾರೆ ಶ್ರು ಜಾಮಿತಾ ಮಾಸ್ತಿ ಆಲಸ್ಯವಿಲ್ಲ ಅದು ತಾಯಿ ಅಂತೆ ತಾಯಿಗೆ ಯಾವತ್ತಾದ್ರೂ ಮಗುವನ್ನು ತಿದ್ದಬೇಕು ಅನ್ನೋದ್ರಲ್ಲಿ ಆಲಸ್ಯವಿದೆಯೇನು ಅಯ್ಯೋ ಇದೆಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಸರಿದ್ರದ್ದು ಅಂತ ಹೇಳಿದ್ರು ಇಲ್ಲ ನನ್ನ ಮಗು ಬೇಕು ಎಷ್ಟು ಬಾರಿ ಆದರೂ ಪರವಾಗಿದೆ ಹಾಗೆ ಶ್ರುತಿಗಳಂತೆ ಹಾಗೆ ಪರಮಾತ್ಮ ಹಾಗೆ ಈ ಮಹಾತ್ಮ ಯಾಕೆ ಅಲ್ಲಿ ತುಂಬಾ ಸ್ವಾರಸ್ಯವಾದಂತಹ ಈ ಸೂತ್ರದಲ್ಲಿ ಎರಡಿದೆ ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯತಸ್ತು ಮಹತ್ಕೃಪ ಏವ ಅಂತಹ ಏವ ಅಂದ್ರೆ ಕೇವಲ ಮಹಾತ್ಮರ ಕೃಪೆ ಇದ್ದರೆ ಮಾತ್ರ ಏವ ಶಬ್ದಕ್ಕೆ ಅಂತಹ ಶಕ್ತಿ ಇದೆ ಮಾತ್ರ ಬೇರೆಯಾದ್ರಿಂದ ಸಾಧ್ಯವಿಲ್ಲ ಅಂತ ಬೇರೆ ಯಾರು ಸಾಧ್ಯವಿಲ್ಲ ಭಗವಂತನ ಕೃಪೆ ಇದ್ದೆ ಮಾತ್ರ ನಿಮಗೆ ಭಕ್ತಿ ಹೃದಯ ಜಾಗತಿಕವಾಗಿದೆ ಮಹಾತ್ಮರ ಕೃಪೆ ಇದ್ದಾರೆ ಹಾಗಿದ್ರೆ ಮುಂದೆ ವಾ ಅಥವಾ ಅಂತ ಯಾಕೆ ಸೇರಿಸಬೇಕಾಗಿತ್ತು ಯಾವಾಗಾದ್ರೂ ಒಂದು ಮಾತನ್ನ ಕಡಾಖಂಡಿತವಾಗಿ ಹೇಳಿಬಿಟ್ಟು ಸ್ವಲ್ಪ ಆಪ್ಷನ್ ಕೊಡ್ತೀನಿ ಅಂತ ಯಾರು ಹೇಳಿದ್ರು ಯಾವಾಗಾದ್ರೂ ಹೇಳ್ತೀವಿ ಒಂದು ಮಾತಿನಲ್ಲಿ यहा नम सीमितो आते अद परमात्म अथवा बुद्धि के मीगूव भगवंत कृपया देश अंतिम सकते भगवंत कृपया देश आगे अंदर यह महात्मर कृपंत हेतर ಇದು ಭಗವಂತನ ಕೃಪೆಯ ಲೇಹ ಅಂತ ತಿಳ್ಕೊಳ್ಳಿ ಅಂತ ಇನ್ನೇನು ಅಲ್ಲ ಈ ಮಹಾತ್ಮರು ಭಗವಂತನ ಒಂದು ಅಂಶ ಮುಂದೆ ಬರುತ್ತೆ ಮುಂದೆ ಬರುತ್ತೆ ಯಾಕೆ ಅಂತ ಅವನಲ್ಲೂ ಮತ್ತು ಅವನ ಭಕ್ತರಲ್ಲೂ ಭೇದವಿಲ್ಲ ತಸ್ಮಿನ್ ತಜ್ಜನೇ ಭೇದಾಭಾವ ಅನ್ನುವಂಥ ಮುಂದಿನ ಸೂತ್ರ ಅದಕ್ಕೋಸ್ಕರ ಇಲ್ಲಿ ದೃಢಪಡಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಭಗವಂತನ ಕೃಪಾಲೇಷವೇ ಈ ಮಹಾತ್ಮರ ಕತೆ ಒಮ್ಮೆ ನೀವು ಈ ಮಹಾತ್ಮರ ಕೈಗೆ ಸಿಕ್ಕಿಬಿದ್ದಿದ್ದೇ ಆದರೆ ನೀವು ಉದ್ಧಾರವಾದ ನೀವು ಉದ್ಧಾರ ಜುಟ್ಟು ಹೇಳಿ ಹೇಳ್ತಾರೆ ಶಾರದೇವಿ ಹೇಳ್ತಾರೆ ಯಾರು ನನ್ನ ಬಳಿ ಮಂತ್ರವನ್ನು ಸ್ವೀಕರಿಸಿದ್ದಾರೋ ಅವರನ್ನ ನರಕಕ್ಕೆ ಇಳಿಯಲಿಕ್ಕೆ ಯಮನಿಗೂ ಕೂಡ ಸಾಧ್ಯವಿಲ್ಲ ಹೇಗೋ ನಾನು ನೋಡ್ಕೊಳ್ತೇನೆ ಅದು ಆ ಗುರುವಿನ ಶಕ್ತಿ ಆ ಮಹಾತ್ಮರ ಶಕ್ತಿ ಅಂದರೆ ಹಾಗಾದ್ರೆ ಈ ಮಹಾತ್ಮರನ್ನ ಅರಿತುಕೊಳ್ಳುವಂತಹ ಬಗೆ ಹೇಗಿದೆ ತುಂಬ ಕಷ್ಟ ಅದು ಈ ಮಹಾತ್ಮರ ಇದೇನು ಯಾಕೆಂತ ಹೇಳಿದ್ರೆ ಮಹತ್ ಕೃಪಾ ಆ ಶಬ್ದ ಹಾಕಿರೋದೇ ಅಲ್ಲಿನ ಎಲ್ಲರೂ ಕೂಡ ಮಹಾತ್ಮರಾಗಿ ಸಾಧ್ಯವಿಲ್ಲ ಆತ್ಮ ಅಂತ ಹೇಳಿದ್ರೆ ಇಲ್ಲಿ ತುಂಬ ಅರ್ಥಗಳಿವೆ ಯಾವಾಗ ಶಾಸ್ತ್ರದಲ್ಲಿ ನಾವು ಆತ್ಮ ಅನ್ನುವಂಥ ಶಬ್ದವನ್ನು ಬಳಸ್ತಾ ಇದೀವೋ ಆಗ ತುಂಬ ಕೇರ್ಫುಲ್ಲಾಗಿರ್ಬೇಕು ಓದುವಾಗ ಯಾಕೆ ಅಂತ ಹೇಳಿದ್ರೆ ಆತ್ಮ ಅಂದರೆ ಇನ್ನ ಪರಮಾತ್ಮ ಅಂತ ಓದಬೇಕು ಆತ್ಮ ಅಂದರೆ ಇನ್ನೊಂದು ಏನು ಗೊತ್ತಾ ಜೀವಾತ್ಮ ಅಂತ ಇನ್ನೊಂದು ಅರ್ಥ ಆತ್ಮ ಅಂದರೆ ಇನ್ನೊಂದು ಗೊತ್ತಾ ಮನಸ್ಸು ಅಂತ ಆತ್ಮ ಅಂದರೆ ಮನಸ್ಸು ಅಂತ ಇದೆಲ್ಲ ಶಾಸ್ತ್ರದಲ್ಲಿ ಅರ್ಥಗಳು ಆತ್ಮ ಅಂದರೆ ಇನ್ನೊಂದೇನು ಗೊತ್ತಾ ಶರೀರ ಶರೀರಕ್ಕೂ ಕೂಡ ಆತ್ಮ ಅಂತ ಈ ಅಧ್ಯಾತ್ಮ ಅನ್ನುವಂತಹ ಈ ಶಬ್ದ ಏನಿದೆಯೋ ನಿಜವಾಗಿಯೂ ಶರೀರಕ್ಕೆ ಸಂಬಂಧಪಟ್ಟ ಅಹಂ ಅನ್ನುವಂತಹ ಶಬ್ದದಿಂದ ಏನೇನು ನಾವು ಕಲಿತೇವೆಯೋ ಅದೆಲ್ಲವೂ ಅಧ್ಯಾತ್ಮ ಇದನ್ನು ಯಾಸ್ತ್ರ ತಮ್ಮ ನಿರುಕ್ತದಲ್ಲಿ ಬರೀತಾರೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು ವೇದದಲ್ಲಿರುವಂತಹ ಶಬ್ದವನ್ನ ಅಂತ ಹೇಳುವಾಗ ಹೇಳ್ತಾರೆ ಅಧ್ಯಾತ್ಮ ಅನ್ನುವಾಗ ಅಲ್ಲಿ ಅಹಂ ಶಬ್ದಕ್ಕೆ ವಸ್ತು ಯಾವುದು ಅದೆಲ್ಲವೂ ಅರ್ಥ ದೇಹವು ಅಹಂ ಶಬ್ದಕ್ಕೆ ವಸ್ತು ನಾವು ಹೇಳ್ತೀವ ಸಾಮಾನ್ಯ ಲೋಕದನ್ನು ಹೀಗೆ ಹೇಳ ನಾನು ನಾನು ಅಂದ್ರೆ ಯಾರು ಶರೀರ ಅಂದ್ರೆ ಲೆಕ್ಕ ಯಾವತ್ತು ನಾನು ಅಂದಾಗ ನಾನು ಆತ್ಮ ಅಂತ ಯಾವತ್ತು ಯಾರು ಹೇಳಬೇಕು ಯಾರು ಹೇಳಬೇಕು ಶರೀರ ಅಂತ ತಿಳ್ಕೊಂಡ್ರೆ ಹೇಳಬೇಕು ಹೀಗೆ ಈ ಆತ್ಮ ಅಂದ್ರೆ ಮನಸ್ಸಿದೆ ಯಾರಿಗೆ ಮಹಾನ್ ಮಹತ್ತಾದಂತಹ ಮನಸ್ಸಿದೆಯೋ ವಿಷಾದವಾದಂತಹ ಹೃದಯ ಇದೆಯೋ ಅವರೇ ಮಹಾತ್ಮರು ಅಲ್ಪ ಆತ್ಮರಲ್ಲ ಕ್ಷುದ್ರ ಆತ್ಮರಲ್ಲ ಈ ಮಹಾತ್ಮರ ಲಕ್ಷಣವೇನು ಅನ್ನುವಾಗ ನಮಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಮ್ಮ ಭಕ್ತಿಯೋಗದ ಒಂದು ಉಪನ್ಯಾಸದಲ್ಲಿ ಅವರು ಹೇಳ್ತಾ ಬರ್ತಾರೆ ಈ ಗುರುವಿನ ಲಕ್ಷಣವನ್ನು ಹೇಳ್ತಾ ಬಂದಾಗ ಅವರು ಹೇಳ್ತಾರೆ ಒಂದು ಈ ಗುರುವಾದರೂ ವೇದದ ಸಾರವನ್ನು ಬಂದವರು ವೇದದ ಸಾರ ಅಂದ್ರೆ ಏನು ಅಧ್ಯಾತ್ಮ ಅಧ್ಯಾತ್ಮವೇ ವೇದ ವಿ ಕರ್ಮ ಧರ್ಮವೂ ಅಲ್ಲ ಅಧ್ಯಾತ್ಮ ಒಂದೇ ಅಧ್ಯಾತ್ಮ ಅಂದ್ರೆ ಏನು ಭಗವಂತನನ್ನ ಸಾಕ್ಷಾತ್ತಾಗಿ ನೋಡುವಂತಹದ್ದೇ ಅಧ್ಯಾತ್ಮ ಬೇರೆ ಹಿಂದೆಯೇ ನೋಡ ನಾನು ಯಾರು ನನಗೂ ಪರಮಾತ್ಮನಿಗೂ ಏನು ಸಂಬಂಧ ಅನ್ನನ್ನು ತಿಳಿಸುವುದೇ ಅಧ್ಯಾತ್ಮ ಈ ಅಧ್ಯಾತ್ಮವನ್ನು ಗುರುಗಳಾದರೂ ಚೆನ್ನಾಗಿ ಬಲವರಾಗಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಅವರಿಗೆ ಸಂಪೂರ್ಣ ಈ ವೇದದ ಕಾರ ಗೊತ್ತಿರುವುದ್ರಿಂದ ಅವರಲ್ಲಿ ಅವರ ಜೀವನದಲ್ಲಿ ಭಗವಂತನ ಕುರಿತಾದಂಥ ಶರಣಾಗತಿ ಸಂಪೂರ್ಣವಾಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಶರಣಾಗತಿ ಅವರ ಜೀವನ ನೋಡಿದಾಗ ಹಾಗೆ ಅಂತ ಶರಣಾಗುತ್ತೆ ತಮ್ಮದಾದಂತಹ ಯಾವ ಇಚ್ಛೆಯೂ ಕೂಡ ಅವರಲ್ಲಿ ಅವರಲ್ಲಿ ಇರುದಿಲ್ಲ ನಾನು ಮಾಡಿದೆ ನನಗೆ ಸೇರಿದ್ದು ಯಾವ ಇಚ್ಛೆಯೂ ಇರುದಿಲ್ಲ ಇದಕ್ಕೆ ಇಬ್ಲು ಕಫೀಸ್ ಅನ್ನುವಂತಹ ಒಬ್ಬ ಸೂಫೀಸ್ ಅಂತ ಪರ್ಷಿಯನ್ ಅಲ್ಲಿರುವಂತಹ ಸೂಫೀಸ್ ಅಂತ ಅವನ ಒಂದು ಘಟನೆ ಬರ್ತದೆ ಒಬ್ಬ ಇವನು ಆಕ್ಚುಲಿ ತನ್ನ ಹಿಂದಿನ ಒಂದು ಇದರಲ್ಲಿ ಈ ಸಂತನಾಗುವುದಕ್ಕಿಂತ ಮುಂಚೆ ಅವನು ಒಂದು ರಾಜ್ಯದ ಗವರ್ನರ್ ಆಗಿರ್ತ ರಾಜ್ಯದ ಗವರ್ನರ್ ಮೇಲುಸ್ತುವಾರಿ ನೋಡ್ಕೊಳುವಂಥವ್ರು ಇರಾಕ್ ಅವನೇನ್ಮಾಡ್ತಾ ಇರ್ತಾನೆ ಒಮ್ಮೆ ಅವನಿಗೆ ತುಂಬ ವೈರಾಗ್ಯ ಉಂಟಾಗಿ ಭಗವಂತನ ಮೇಲೆ ಭಾರವನ್ನು ಹಾಕಿ ನಿಶ್ಚಯಿಸಿಕೊಂಡು ಆ ಒಂದು ಇರಾಕಿನ ಯಾವುದೋ ಒಂದು ಮರಳುಗಾಡಿದೆಯೋ ಅಳುಗಾಡಿನಲ್ಲಿ ಆ ಅಲ್ಲ ನಾಮಸ್ಮರಣೆಯನ್ನು ಮಾಡ್ತಾ ಹೋಗ್ತಾ ಇರ್ತಾನೆ ಹೀಗೆ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಏನೋ ಮೈಲಿಗಳು ದೂರ ಎಲ್ಲಿ ನೋಡ್ರೂ ಮರಳು ಎಲ್ಲಿ ನೋಡ್ರೂ ಮರಳು ಒಂದು ಚೂರು ಆ ನೆರ ಆಗಲಿ ಅಥವಾ ನೀರಾಗ್ಲಿ ಕಾಣಿಸ್ತಾ ಇತ್ತು ಇನ್ನೇನೋ ಮಧ್ಯದಲ್ಲಿ ಹೋಗಿದ್ದಾನೆ ಅವನಿಗೆ ಭಯಂಕರ ಬಾಯಾರಿಕೆ ಉಂಟಾಯಿತು ಭಯಂಕರ ಸರಿ ಆ ಬಾಯೇ ನಡ್ಕೊಂಡು ನಡ್ಕೊಂಡು ನಡ್ಕೊಂಡು ನಡ್ಕೊಂಡು ಬಂದು ಸುಮಾರು ದೂರ ಆದ್ಮೇಲೆ ಅವನಿಗೆ ಅದೊಂದು ದೂರ ಏನೋ ಒಂದು ಕಾಣ ಸರಿ ಏನಿದು ನೋಡ್ಬೇಡೋಣ ಅಂಥೇಳಿ ಇನ್ನೊಂದು ಸ್ವಲ್ಪ ಹೋಗಿ ನೋಡಿ ಅದೊಂದು ಬಾವಿ ಆ ಬಾವಿ ಪಕ್ಕ ಜಿಂಕಿದೆ ಒಂದು ಜಿಂಕಿದೆ ನಮ್ಮ ಮರದ ಗಾಡಿನ ಜಿಂಕೆ ಜಿಂಕೆ ಆ ಬಾವಿಯ ಇದರಲ್ಲೇ ನಿಂತ್ಕೊಂಡು ಮೇಲೆ ನಿಂತ್ಕೊಂಡು ಬಗ್ಗೆ ನೀರು ಕುಡಿತಾ ಇದೆ ಅಂದ್ರೆ ನೀರು ಅಷ್ಟು ಬಾವಿಯ ಮೇಲ್ಮಟ್ಟದೂ ಬಂದಿದೆ ತುಂಬಾ ಖುಷಿ ಆಯಿತು ಯೋ ತನ್ನ ಶಕ್ತಿಯನ್ನೆಲ್ಲ ಒದ್ಗೂಲಿಸಿಕೊಂಡು ಓಡ್ದಾರೆ ಅಲ್ಲಿ ಓಡ್ದ ಅಲ್ಲಿ ಓಡಿ ನೋಡ್ತಾನೆ ಅಲ್ಲಿ ತಕ್ಷಣ ಜಿಕ್ಕೆ ಓಡೋಗುತ್ತೆ ಬೇರೆ ಕಡೆ ಓಡಿ ಇನ್ನೇನು ನೋಡ್ತಾನೆ ನೋಡಿ ಹೀಗೆ ನೋಡ್ತಾನೆ ನೀರು ಇನ್ನೇನು ತಗೋಳೋಣ ಅಂತ ಹೋಗ್ತಾನೆ ನೀರು अच्छे जोर कूड़ता फ्रस्ट्रेशन आगे गास्ट इतनी जोर कूकोल नान ನಿನ್ನ ಮೇಲೆ ಭರವಸೆ ಇಟ್ಕೊಂಡು ಬಂದೆ ನಿನ್ನ ಮೇಲೆ ಭರವಸೆ ಇಟ್ಕೊಂಡು ಬಂದೆ ಆದರೆ ನೀನು ನನಗಿಂತ ಒಂದು ಜಿಂಕೆ ಶ್ರೇಷ್ಠ ಅಂಥೇಳಿ ಜಿಂಕೆಗೆ ಮೇಲುಗಡೆವರೆಗೂ ನೀರು ಬರುವಂಗೆ ಮಾಡಿ ಅದು ಹಾಗೆ ಕುತ್ಕೊಂಡು ಹೋಯಿತು ನಾನು ಮಾತ್ರ ಇಷ್ಟು ನಿಕೃಷ್ಟವೇನೋ ನಾನು ಹೀಗೆ ಅಂದಾಗ ಯಾಕೆ ನೀನು ನೀರನ್ನು ಕೆಳಗಡೆ ಕಳೆದುಕೊಟ್ಟೆ ಅಂತ ಜೋರಾಗೆ ಆಕಾಶ ದಿಕ್ಕಿನಲ್ಲಿ ಮುಖ ಮಾಡಿ ಉಪ್ಪತ್ತೆ ಆಗ ಅಲ್ಲಿಂದ ಒಂದು ಇದು ಬರ್ತದೆ ಶಬ್ದ ಅದು ಹೇಳ್ತೇನೆ ಖಫೀಫ್ ನೀನು ಜಿಂಕೆಗೆ ನನ್ನ ಮೇಲೆ ಮಾತ್ರ ಭರವಸೆ ಇತ್ತಯ್ಯಾ ನಿನಗೆ ರಾಟೆ ಬೇಕು ಬಕೆಟ್ ಬೇಕು ಅದ್ರ ಮೇಲೆ ನಿಂಗೆ ಹೇಗಿದ್ರು ಭರವಸೆ ಇದೆಯಲ್ಲ ಅದನ್ನ ತಗೊಂಡುಕೊಂಡ್ ಬಾ ಅವಾಗ ನಿನ್ ನೀರು ಸಿಕ್ಕೇ ಸಿಗುತ್ತೆ ಅಂತ ಈಗ ಎಲ್ಲಿ ಹೋಗೋದು ಬಕೆಟ್ ಇಲ್ಲ ರಾಟೆಯೂ ಇಲ್ಲ ಹಗ್ವೂ ಇಲ್ಲ ಆ ರಾಟೆ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ ಬಕೆಟ್ ಅಂದರೆ ಏನು ಅಂತೂ ಗೊತ್ತಿಲ್ಲ ತುಂಬ ಭಯ ಆಗಿದೆ ಆದರೆ ಭಗವಂತ ಅದಕ್ಕೆ ನೀರು ನಿಲ್ತಾ ಇದ್ದೆ ಯಾಕೆ ಅಂತ ಹೇಳಿದ್ರೆ ನಿಜವಾಗಿಯೂ ನನ್ನ ಮೇಲೆ ಭರವಸೆಯನ್ನು ಹೊಂದಿದ್ದು ಈ ಹೊರತು ನೀನಲ್ಲಯ್ಯಾ ಅಂತ ಹೇಳ್ತಾ ಆ ವಾಯ್ತು ಹೇಳುತ್ತೆ ತಕ್ಷಣ ಅನ ಗೊತ್ತಾಗೋದು ಅಯ್ಯೋ ನಾನು ಇಲ್ಲೇ ತನಕ ನಾನೇ ಭಗವಂತನಿಗೆ ಸಂಪೂರ್ಣ ನೂರಕ್ಕೆ ನೂರು ಶರಣಾಗತನಾಗಿ ಜೀವನವನ್ನು ನಡೆಸ್ತಾ ಇದೆ ಅಂತ ತಿಳ್ಕೊಂಡಿದ್ದೆ ಈ ಜಿಂಕೆ ನನಗಿಂತ ಶ್ರೇಷ್ಠವಾಯ್ತಲ್ಲ ಅಂತ ಹೇಳಿ ಜೋರಾಗಿ ನಗಾಡ್ಕೊಂಡು ಹಟೋಪ ನೀರು ಕುಡಿದ್ರು ತಕ್ಷಣ ಇನ್ನೊಂದು ಶಬ್ದ ಬಂದು ಹೇಳುತ್ತೆ ಏ ಕಫೀರ್ ಹೋಗು ವಾಪಸ್ ಹೋಗು ನೋಡು ಬಾವಿಯಲ್ಲಿ ಹೋಗು ಈಗ ವಾಪಸ್ ಬಂದು ನೋಡ್ತಾನೆ ನೀರು ವಾಪಾಸ್ ಬೇಕು ಹೇಳುತ್ತೆ ಸಂತೋಷದಿಂದ ಆ ಭಗವಂತನಿಗೆ ಅದನ್ನು ನೈವೇದ್ಯ ಮಾಡಿ ಕುಡಿದುಬಿಟ್ಟು ಪುನಃ ಅವನು ಮೆಕ್ಕದ ದಾರಿಯಾಗಿ ಹೊರಟೋಗ್ತಾನೆ ಇದು ಆ ಸಂಪೂರ್ಣ ಶರಣಾಗತಿ ಅಂದರೆ ಏನು ಅನ್ನೋದನ್ನು ನಾವು ಆ ಭಕ್ತರ ಅಥವಾ ಆ ಮಹಾತ್ಮರ ಜೀವನದಲ್ಲಿ ಕಾಣ್ತೇವೆ ಸಂಪೂರ್ಣ ತಮ್ಮದನ್ನುವಂತಹ ಒಂದು ಇಚ್ಛೆ ಆಸೆ ಒಂದಿನೂ ಇರಬಾರದು ಅಲ್ಲಿ ಭಗವಂತ ಮಾತ್ರ ಇರಲಿ ನಾನಿದ್ರೆ ನೀನಿಲ್ಲ ನೀನಿದ್ರೆ ನಾನಿಲ್ಲ ಅದು ತೀರ್ಮಾನ ಆಗಿಬಿಡ್ಬೇಕು ನೀನಿರ್ಬೇಕಾ ನಾನು ಸಾಯ್ಬೇಕು ನಾನೇ ಇರ್ತೀನಿ ಅಂದ್ರೆ ನೀನ್ ಸಾಯ್ಬೇಕು ಭಗವಂತನ ಕುರಿತಾದ ಕಲ್ಪನೆ ಸಾಯ್ಬೇಕಷ್ಟೇ ನಾನೇ ಪ್ರಪಂಚ ನೀನೇ ದೇವರು ಇದು ಮೊಟ್ಟ ಮೊನ್ನೆ ಗುಣ ಯಾವುದು ಶರಣಾಗತಿಯಿಂದ ಇನ್ನು ಅನೇಕ ಈ ಅಂಶಗಳಿದೆ ಮಹಾತ್ಮರನ್ನು ಗುರುತಿಸುವುದು ಹೇಗೆ ಅಂತ ಹೇಳಿ ಮುಂದಿನ ಸೂತ್ರವು ಕೂಡ ಅದಕ್ಕೆ ಸಹಾಯವನ್ನು ಮಾಡ್ತದೆ ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಓಂ ಪೂರ್ಣಮದಃ ಪೂರ್ಣಮಿ ದಂ ಪೂರ್ಣ ಪೂರ್ಣಮುಧತೆ ಪೂರ್ಣತ್ಯಪೂರ್ಣಮಾದಾಯ ಪೂರ್ಣಮೀವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತ ಶ್ರೀಕೃಷ್ಣಾರ್ಪಣವತ್ತು